ಪರಮ ಪೂಜ್ಯ ಶ್ರೀಪಾದಂಗಳವರ ಪರಮ ಪವಿತ್ರವಾದ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿ ಪೂರ್ವಕವಾಗಿ ನಾವೆಲ್ಲರೂ ಸಮರ್ಪಿಸೋಣ ಭಾಗವತ ತಾತ್ಪರ್ಯದ ಉಪದೇಶವನ್ನು ಮಾಡುವುದಕ್ಕೆ ಶ್ರೀಪಾದಂಗಳವರು ಅನುಗ್ರಹಪೂರ್ವಕವಾಗಿ ಒಪ್ಪಿಕೊಂಡು ನಮಗೆ ತತ್ವೋಪದೇಶವನ್ನು ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ಭಾಗವತ ಮೊದಲಾದ ಸಚ್ಚಾಸ್ತ್ರಗಳ ಅಧ್ಯಯನ ಮಾಡುವುದಕ್ಕೆ ಅತಿ ವಿಶಿಷ್ಟವಾದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಷ್ಟು ದೊಡ್ಡ ಅಧಿಕಾರವನ್ನು ನಾವಂತೂ ಪಡೆದಿಲ್ಲ ಶಮದಮಾದಿ ಸಂಪತ್ತಿಗಳಾಗಲಿ ಉಳಿದ ಯಾವ ಅಧಿಕಾರವೂ ನಮಗೆ ಇಲ್ಲ ಏನೋ ಬ್ರಾಹ್ಮಣರಾಗಿದ್ದೇವೆ ಮಾಧ್ವರಾಗಿದ್ದೇವೆ ಎರಡು ಹೊತ್ತು ಸಂಧ್ಯಾ ವಂದನೆ ಮಾಡ್ತೇವೆ ಅನ್ನುವ ಅಲ್ಪ ಅಧಿಕಾರ ಇದ್ದ ಮಾತ್ರಕ್ಕೂ ಶ್ರೀಮದಾಚಾರ್ಯರ ಒಂದು ಸರ್ವ ಉಪದೇಶವನ್ನು ಮಾಡುವುದಕ್ಕೆ ಪೂಜ್ಯ ಶ್ರೀಪಾದಂಗಳವರು ಪರಮಾನುಗ್ರಹಪೂರ್ವಕವಾಗಿ ಒಪ್ಪಿಕೊಂಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ ಸರ್ವ ಅಧ್ಯಯನ ಮಾಡಬೇಕಾದರೆ ಅವನಿಗೆ ಕನಿಷ್ಠ ಮೂರು ಬಾರಿ ಅವನವನ ಶಾಖೆ ಋಗ್ವೇದವೋ ಯಜುರ್ವೇದವೋ ಮೂರು ಬಾರಿಯಾದರೂ ಅವನು ವೇದವನ್ನ ಓದಿದ್ದ ಅಂತಾದರೆ ಮಾತ್ರ ಸರ್ವ ಮೂಲವನ್ನು ಅಧಿಕಾರ ಅಂತ ಆಚ ಪಂಡಿತಾಚಾರ್ಯರು ಆಜ್ಞೆ ಕೊಡಿಸಿದ್ದಾರೆ ಅಂತಹ ದೊಡ್ಡ ಅಧಿಕಾರ ನಮ್ಮದಲ್ಲ ಆದರೂ ಗುರುಗಳು ಅನುಗ್ರಹಪೂರ್ವಕವಾಗಿ ನಮಗೆ ಉಪದೇಶ ಮಾಡ್ತಾ ನಾವೆಲ್ಲ ಆ ದೊಡ್ಡ ಅಧಿಕಾರವನ್ನು ಪಡೆಯದೇ ಇದ್ದರೂ ಕನಿಷ್ಠ ಮಟ್ಟದ ಅಧಿಕಾರವನ್ನಾದರೂ ಈ ಪಾಠ ಶ್ರೀಪಾದಂಗಳವರು ಹೇಳುವವರೆಗೆ ಶ್ರೀಪಾದಂಗಳವರ ಆದೇಶದಂತೆ ನಾವು ಇಲ್ಲಿ ಬಂದು ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಗುರುಗಳು ಅನುಗ್ರಹಪೂರ್ವಕವಾಗಿ ನಮಗೆ ಉಪದೇಶ ಮಾಡಲಿದ್ದಾರೆ ಆ ಕಾರಣ ಮಿನಿಮಮ್ ಆದಂತಹ ಅತ್ಯಂತ ಕನಿಷ್ಠವಾದ ಅಧಿಕಾರವನ್ನಾದರೂ ನಾವು ಪಡೆದುಕೊಂಡಿರಬೇಕು ಎರಡು ಹೊತ್ತು ಸಂಧ್ಯಾ ವಂದನೆ ಜಪ ಇವುಗಳನ್ನು ತಪ್ಪದೇ ಮಾಡಿ ಶ್ರೀಪಾದಂಗಳವರ ಆದೇಶದಂತೆ ಅದಕ್ಕೆ ಬೇಕಾಗುವ ಅಧಿಕಾರವನ್ನ ನಾವು ಪಡೆಯುವ ಪ್ರಯತ್ನವನ್ನು ಮಾಡಿದರೆ ಶ್ರೀಪಾದಂಗಳವರು ಉಪದೇಶ ಮಾಡಿದಂತಹ ತತ್ವಗಳು ಮನಸ್ಸಿನಲ್ಲಿ ನಾಡ್ತದೆ ಅದರ ಬಗ್ಗೆ ಶ್ರದ್ಧೆ ಮೂಡ್ತದೆ ವಿಶ್ವಾಸ ಮೂಡ್ತದೆ ಇಲ್ಲದೇ ಇದ್ದರೆ ಕೇವಲ ಇದೊಂದು ಉಪನ್ಯಾಸ ರೂಪದಲ್ಲಿ ಆಗಿ ಕಿವಿಯಿಂದ ಕಿವಿಗೆ ಹಾರತಾ ಹೋಗುವಂತಹ ಒಂದು ವಸ್ತುವಾಗಬಾರದು ಆದ್ದರಿಂದ ಗುರುಗಳಲ್ಲಿ ಶ್ರದ್ಧೆಯಿಂದ ನಾವೆಲ್ಲರೂ ಭಕ್ತಿಯಿಂದ ಮತ್ತೊಮ್ಮೆ ಕೈ ನಮಸ್ಕಾರ ಮಾಡಿ ತತ್ವೋಪದೇಶವನ್ನು ಮಾಡಿ ಆ ಉಪದೇಶ ನಮ್ಮ ಮನಸ್ಸಿನಲ್ಲಿ ನಾಟುವಂತೆ ನೀವೇ ಅನುಗ್ರಹವನ್ನು ಮಾಡಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಅದಕ್ಕಿಂತಲೂ ಪೂರ್ವದಲ್ಲಿ ನಮ್ಮ ಶ್ರೀಮಠದ ಅತ್ಯಂತ ಆತ್ಮೀಯ ಶಿಷ್ಯನಾದಂತಹ ಶ್ರೀತ ವಾಸುದೇವ ಹಾಗೂ ವ್ಯಾಸರಾಜ ಕೃಷ್ಣಮೂರ್ತಿ ಅವರು ಭಾಗವತ ಈ ಅಧಿಕ ಮಾಸದ ನಿಮಿತ್ತವಾಗಿ ಶ್ರೀಮದ್ ಭಾಗವತದ ಪುಸ್ತಕವನ್ನು ವಿದ್ವಾಂಸರಿಗೆ ದಾನ ರೂಪದಲ್ಲಿ ಶ್ರೀಪಾದಂಗಳವರಿಂದ ನೀಡಿಸ್ತಾ ಶ್ರೀಪಾದಂಗಳವರು ಅದನ್ನು ವಿದ್ವಾಂಸರಿಗೆ ಆಮೇಲೆ ನೀಡುತ್ತಾರೆ ಅವರು ಬಂದು ಶ್ರೀಪಾದಂಗಳವರಿಗೆ ನಮಸ್ಕಾರ ಮಾಡಿ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ದೀಪ ರಾಮದೇವರಿಗೆ ನಿತ್ಯ ದೀಪೋತ್ಸವ ಆಗಬೇಕು ಅನ್ನುವುದಕ್ಕಾಗಿ ಒಂದು ಲಕ್ಷ ಬತ್ತಿಯನ್ನು ಕೂಡ ಶ್ರೀಪಾದಂಗಳವರಿಗೆ ಅವರು ಸಮರ್ಪಣೆ ಮಾಡಿದ್ದಾರೆ ಶ್ರೀ ಗುರು ಹರಿ ಸೃಷ್ಟಿಸ್ಥಿತ್ಯಪ್ಯತಿಶಿತಮೋ ಬಂಧಮೋಕ್ಷ ಯಸ್ಮತ್ ಅೀಬ್ರಹ್ಮ ರುದ್ರ ಪ್ರಭೃತಿಸುರನರೀಶ್ರೂವಾತ್ಮಕ ವಿಷ್ಣೋವ್ಯಸ್ತಮಸ್ತ ಸಕಲಗುಣ ನಿಧಿಸೋಷವ್ಯಪೇತಃ ಪೂರ್ಣಾನಂದ್ಯೋ ಯೋ ಗುರುರಿ ಪರಮಶ್ಚಿಂತ ಮಹಾಂತಂ ಜನ್ಮನ್ವಯಿತರತಾಷ್ವಿ ಸ್ವರಟ್ ತೇನೆ ಬ್ರಹ್ಮಹೃದ ಆಕವಯೇ ಮುಹ್ಯಂತ ಎಂಸೂರಯ ತೇಜೋ ವಾರಿ ಮೃದ ಯಥ ವಿಮಯೋ ಯತ್ರಿ ಸರ್ಗೋ ಮೃಷಾ ಧಾಂ ಸ್ವೇನ ಸದಾ ನಿರಸ್ತುಹಕರ ಧೀಮಹೀ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯ ಶಾಲಿನ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನುಡ ಮೋಕೋಪಿ ವಗ್್ಮೀ ಜಡಮತಿರಿ ಜಂಂತುರ್ಜಾತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವಾರತೀ ಸಾ ಮಮ ಮತಸಿ ನಿಧತ್ತಿ ಮಾನಸೆ ಚ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ನೋ ವಿನ್ಯಾಯಕೃಜಯ ಮುನೀನ್ ಶ್ರೀಪದಟ್ಸನ್ಮಣೀನ್ ವ್ಯಾಸಾರ್ಯಾನ್ ವ್ಯವಿಧ್ಯಾಗಮಿಖರ ಶ್ರೀವಾದಿರಜಾನ ವಂದೇ ಹಂಸವರನ್ ರಘುತ್ತಮಗುನ್ ವೈದಧ್ಯವಾರಾಂಧೀನ್ ಶ್ರೀಸತ್ಯವ್ರತರೇಂದ್ರ ಮುನಿಪನ್ ಸದ್ಬೋಧಸ್ಯನಪ ಸತ್ಯಕರಾಬ್ಜೋತ್ಥಾ ಪಂಚಾಶ್ವರ್ಷಪೂಜಕಮೋದತೀರ್ಥಾರೋಮಿನ್ಯ್ಯಾಧಾರತಾನ್ ಶ್ರೀಶುಕ ಉಚ ಕೃಪ ದೈತ್ಯವಧಂಕೃಷ್ಣ ಸರಾಮ ಯದು ಭುವೋವತಾರ ಭಾರಂ ಜವಿಷ್ಠ ಜನಯನ್ ಕಲೀಂ ಸ್ವಸ್ತಸ್ತು ಶ್ರೀಮದ್ಭಾಗವತದ ಎಲ್ಲ ಸ್ಕಂಧಗಳಲ್ಲಿ ಏಕಾಶಸ್ಕಂಧ ವಿಶೇಷವಾಗಿ ಭಗವಂತನ ಮಹಾತ್ಮ್ಯಗಳನ್ನು ನಿರೂಪಣೆ ಮಾಡುವಂತಹ ಗ್ರಂಥ ಸ್ಕಂಧವಾಗಿದೆ ದಿವ್ಯವಾದ ಭಗವಂತನ ಮಹಿಮೆ ಭಗವದ್ಭಕ್ತರ ಲಕ್ಷಣಗಳು ಭಗವದ್ಭಕ್ತರ ಕರ್ತವ್ಯಗಳು ಇವುಗಳೆಲ್ಲವನ್ನು ನಿರೂಪಣೆ ಮಾಡುವಂತಹ ಏಕಾದಶ ಸ್ಕಂಧದ ಶ್ರವಣ ನಿಜವಾಗಿಯೂ ಕೂಡ ಬಹಳ ಶ್ರೇಷ್ಠವಾದದ್ದು ಹೀಗಾಗಿ ವಿಶೇಷ ಶ್ರದ್ಧೆಯಿಂದ ಆಸ್ಥೆಯಿಂದ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ವಿಜಯಧ್ವಜತೀರ್ಥರು ಶ್ರೀನಿವಾಸ ತೀರ್ಥರು ಹಾಗೂ ತಾಮ್ರಪರ್ಣಿ ಆಚಾರ್ಯರು ಆಯಿ ನರಹರಿ ಆಚಾರ್ಯರು ಚಲಾರಿ ಆಚಾರ್ಯರು ಇವರೆಲ್ಲರ ವ್ಯಾಖ್ಯಾನಕಾರರ ಮಾರ್ಗದರ್ಶನದಲ್ಲಿ ಅರ್ಥ ಪ್ರಯತ್ನವನ್ನು ಮಾಡೋಣ ಸುಧೀಂದ್ರತೀರ್ಥರು ಅವರ ವ್ಯಾಖ್ಯಾನವೂ ಇದೆ ಏಕಾದಶ ಸ್ಕಂಧ ಭಾಗವತಕ್ಕೆ ಭಾಗವತದ ತಾತ್ಪರ್ಯ ಭಾಗವನ್ನು ವಿಶೇಷವಾಗಿ ವಿಸ್ತಾರವಾಗಿ ತಿಳಿಯೋಣ ಕಥೆಯನ್ನು ಸಂಕ್ಷೇಪವಾಗಿ ಕೃತ್ವಾ ದೈತ್ಯವಧಂಕೃಷ್ಣ ಸರಾಮೋ ಯದುಭ್ರತಃ ಭುವವತಾರ ಭಾರಂ ಜವಿಷ್ಠಂ ಜನಯನ್ ಕಲಿಂ ಶ್ರೀಕೃಷ್ಣ ಪರಮಾತ್ಮ ಕಂಸ ಮೊದಲಾದ ಅಸುರರನ್ನೆಲ್ಲ ಸಂಹಾರ ಮಾಡಿ ದೈತ್ಯರನ್ನು ಈ ಭೂಮಿಯ ಭಾರವನ್ನು ಒಂದರ್ಥದಲ್ಲಿ ಪರಿಹಾರ ಮಾಡಿದ್ದಾನೆ ಇನ್ನೊಂದು ಅರ್ಥದಲ್ಲಿ ಭೂಮಿಯ ಮೇಲೆ ಭಾರ ಇದೆ ಅದು ಯಾದವರ ಭಾರ ಅವರನ್ನು ಬೇರೆ ಯಾರೂ ಸಂಹಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕಾಗಿ ಅವರಲ್ಲಿಯೇ ಪರಸ್ಪರವಾದ ಕಲಹವನ್ನು ಉಂಟು ಮಾಡಿ ಯಾದವರ ಅವತಾರ ಕಾರ್ಯ ಮುಗಿದಿದ್ದರಿಂದ ಅವರನ್ನು ತಮ್ಮ ತಮ್ಮ ಮೂಲ ರೂಪಕ್ಕೆ ಸೇರುವಂತೆ ಮಾಡಿ ತಾನು ಪರಂಧಾಮಕ್ಕೆ ತೆರಳಬೇಕು ಲೋಕದೃಷ್ಟಿಯಲ್ಲಿ ಅದೃಶ್ಯನಾಗಿ ಇರಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಏಕೋಪಿತಾಹ ಸುಬಹು ಪಾಂಡುಸುತ ಸಪತ್ನೈರ್ ದುರ್ದ್ಯೂತ ಖೇಲನ ಕಚಗ್ರಹಣಾಧಿಭಿಷ್ಠಾನ್ ಕೃತ್ ನಿಮಿತ್ತ ಮಿತರೇತರತಮೇತಾನ್ ಹತ್ವಾ ಪರಾನ್ ನಿರಹರ ಕ್ಷಿತಿಭಾರ ಮೀಶಃ ಮೋಸದಿಂದ ಜೂಜಾಟ ಆಡಿ ನಾನಾ ರೀತಿಯ ನಿಂದನೆಗಳನ್ನು ಮಾಡಿ ದ್ರೌಪದಿಯ ಕೇಶಪಾಶಗಳನ್ನು ಎಳೆದು ವಸ್ತ್ರಾಪಹರಣಾದಿಗಳನ್ನು ಮಾಡುವ ಮೂಲಕ ಪಾಂಡವರಿಗೆ ದ್ರೋಹವನ್ನು ಬಗೆದು ಅವರು ಸಿಟ್ಟಿಗೆ ಬರುವಂತೆ ಮಾಡಿದ ಆ ಎಲ್ಲ ಕೌರವರನ್ನು ಹಾಗೂ ಆ ಕೌರವರ ಬೆಂಬಲಿಗರಾಗಿ ನಿಂತ ಅನೇಕ ದುಷ್ಟರಾದ ರಾಜರಗಳನ್ನು ಕೂಡ ಭಗವಂತ ಸಂಹಾರ ಮಾಡಿಸಿ ಭೂಭಾರವನ್ನು ಹರಣ ಮಾಡಿದ್ದಾನೆ ಭೂಭಾರ ರಾಜಪ್ರತನಾಹ ಯದಿರ್ನರಸ್ಯ ಗುಪ್ತ ಈ ಸ್ವಬಾಹುಬಿರ ಅಚಿಂತೆಯದ ಮನ್ನೇ ಮನೆಯರ್ನನು ಗತೋಪ್ಯಗತೋಪಿ ಭಾರ ಯದ್ಯಾದವಂಕುಲ ಮಹೋ ಅವಿಷ್ಯ ಮಾಸ್ತೆ ಭೂಭಾರ ಹರಣ ಆದರೂ ಇನ್ನೂ ಆಗದೇ ಇದ್ದಂತೆ ಯಾದವ ಕುಲ ಹಾಗೆ ಉಳಿದಿದೆಯಲ್ಲ ಅಂತ ಭಾರ ಎರಡು ರೀತಿಯಲ್ಲಿ ಒಂದು ಭಗವಂತನ ದ್ರೋಹಿಗಳು ಪರಮಾತ್ಮನ ಶತ್ರುಗಳು ಅಯೋಗ್ಯರಾದ ಜನರು ಅವರು ಭೂಮಿಗೆ ಭಾರ ಯಾರು ತನ್ನ ಪತಿಯನ್ನ ನಿಂದೆ ಮಾಡುತ್ತಾರೆ ಅಂಥವರನ್ನು ಆದರಿಸಿ ಉಪಚಾರ ಮಾಡಿ ಮನೆಯಲ್ಲಿ ಇಟ್ಟುಕೊಳ್ಳುವುದು ಪತಿವ್ರತಾಸ್ತ್ರೀಯರಿಗೆ ಬಹಳ ದೊಡ್ಡ ಭಾರ ತನ್ನ ಪತಿಗೆ ಪ್ರಿಯರಾದವರು ಮಿತ್ರರು ಇಷ್ಟರು ಬಾಂಧವರು ನೂರಲ್ಲ ಸಾವಿರ ಜನ ಬರಲಿ ಅವರಿಗೆ ಬೇಕಾದಷ್ಟು ಆದರ ಆತಿಥ್ಯಗಳನ್ನು ಮಾಡುವುದಕ್ಕೆ ಪತಿವ್ರತೆಯರಿಗೆ ಉತ್ಸಾಹ ಆದರೆ ಪತಿಯನ್ನು ನಿಂದೆ ಮಾಡುವ ಒಬ್ಬ ವ್ಯಕ್ತಿ ಸ್ವಲ್ಪ ಹೊತ್ತು ಮನೆಯಲ್ಲಿರೋದು ಕೂಡ ಭಾರವಾಗತ್ತೆ ಆ ಅರ್ಥದಲ್ಲಿ ದುಷ್ಟರಾದ ಜನರೆಲ್ಲ ಈ ಭೂಮಿಗೆ ಭಾರ ಆಗಿದ್ದರು ಅವರೆಲ್ಲರನ್ನು ಸಂಹಾರ ಮಾಡಿ ಆಯಿತು ಆದರೆ ಇನ್ನೊಂದು ಭಾರ ಇದೆ ಅದು ದುಷ್ಟರ ಭಾರ ಅಲ್ಲ ದೇವತೆಗಳು ದೇವಾವತಾರರಾದಂತಹ ಯಾದವರು ಆ ಯಾದವರು ಕೂಡ ಭೂಮಿಗೆ ಭಾರ ಅಂತ ಯಾವ ಅರ್ಥದಲ್ಲಿ ಭಾರ ದೇವರ ದ್ರೋಹಿಗಳಾದದ್ದರಿಂದ ಭಾರ ಅಲ್ಲ ಪರಮ ಭಗವದ್ಭಕ್ತರೇ ಮಹಾಜ್ಞಾನಿಗಳು ದೇವಾವತಾರರು ಆದರೆ ಇನ್ನು ಮುಂದೆ ಕಲಿಯುಗ ಪ್ರವೃತ್ತವಾಗಬೇಕಾದರೆ ಇವರು ಅದಕ್ಕೆ ಅಡ್ಡಿಯಾಗ್ತಾರೆ ಇಂತಹ ದೇವತೆಗಳು ಇಲ್ಲಿ ವಾಸ ಅವರ ವಂಶದಲ್ಲಿ ಹುಟ್ಟುವವರು ಅವರ ಸುತ್ತಮುತ್ತ ಅವರ ಪರಿಸರದಲ್ಲಿ ಅವರ ಪ್ರಭಾವಲಯದಲ್ಲಿ ಬರುವ ಎಲ್ಲ ಜನರೂ ಕೂಡ ಆ ಕಲಿಯನ್ನು ದೂರ ಇಡುವ ಕಲಿಯ ಪ್ರಭಾವಕ್ಕೆ ಒಳಗಾಗದೇ ಇದ್ದಂತೆ ನಮ್ಮನ್ನು ತಾವು ಸಂರಕ್ಷಣೆ ಮಾಡಿಕೊಳ್ಳುವ ಯೋಗ್ಯತೆಯನ್ನು ಪಡೆದಾರು ಆದರೆ ಕಾಲಧರ್ಮ ಯುಗಧರ್ಮದ ಪ್ರಕಾರ ಕಲಿ ಬರಬೇಕಾಗಿದೆ ಅದಕ್ಕಾಗಿ ಇವರು ಅಡ್ಡಿಯಾದದ್ದರಿಂದ ಇವರು ಭಾರ ಅನ್ನುವ ಅರ್ಥದಲ್ಲಿ ಅವತಾರ ಕಾರ್ಯ ಮುಗಿದಿದೆ ಅದಕ್ಕಾಗಿ ಅವರನ್ನು ಅವರ ಮೂಲ ರೂಪಕ್ಕೆ ಸೇರಿಸಬೇಕು ಅಂತ ಭಗವಂತ ಚಿಂತನೆ ಮಾಡಿದ್ದಾನೆ ಹಾಗಾದರೆ ಯಾರನ್ನಾದರೂ ಕಳಿಸಿ ಯಾದವರನ್ನೆಲ್ಲ ಕೊಲ್ಲಿಸಿಬಿಡೋಣ ಅಂತಂದರೆ ಅದು ಸಾಧ್ಯ ಇಲ್ಲ ನೈವಾನ್ಯತಃ ಪರಿಭವೋಸ್ಯ ಭವೇತ್ ಕಥಂಚಿತ್ ಮತ್ ಮತ್ಸಂಶ್ರಯಸ್ ವಿಭವೋನ್ನಹನ ಅಂತಃಕಲಿಂ ಯದುಕುಲಸ ವಿಧಾಯ ವೇಣು ಸಂಘಸ್ಯ ವನ್ಹಿಮಿವ ಶಾಂತಿ ಮುಪೈತಿ ಧಾಮ ಬೇರೆಯವರು ಬಂದು ಇವರನ್ನ ಸಂಹಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ ನನ್ನ ಆಶ್ರಯಣ ಮಾಡಿದ್ದರಿಂದ ಇವರಿಗೆ ಮಹಾಶಕ್ತಿ ಮಹಾಪರಾಕ್ರಮ ಇದೆ ಸ್ವಯಂ ದೇವಾವತಾರರು ವಿಶೇಷವಾಗಿ ನನ್ನ ಅನುಗ್ರಹ ಇದ್ದದ್ದರಿಂದ ಇವರಿಗೆ ಏನಾದರೂ ನಾಶ ಆಗಬೇಕು ಅಂದರೆ ಪರಸ್ಪರ ಕಲಹದಿಂದಲೇ ನಾಶವಾಗಬೇಕೇ ಹೊರತು ಹೊರಗಿನವರು ಬಂದು ಇವರನ್ನು ಸಂಹಾರ ಮಾಡುವಂತಿಲ್ಲ ಆದ್ದರಿಂದ ಇವರಲ್ಲಿಯೇ ಕಲಹ ಉಂಟು ಆಗುವಂತೆ ಮಾಡಿ ಇವರನ್ನ ಉಪಸಂಹಾರ ಮಾಡೋಣ ಅಂತ ದೇವರು ಸಂಕಲ್ಪ ಮಾಡಿ ಬ್ರಾಹ್ಮಣರ ಶಾಪವನ್ನೇ ಒಂದು ನಿಮಿತ್ತ ಮಾಡಿ ಅಂತಃಕಲಹ ಹುಟ್ಟುವಂತೆ ಮಾಡಿದ್ದಾನೆ ದೇವತೆಗಳಂತಹ ಮಹಾಸಮರ್ಥರಾದ ವ್ಯಕ್ತಿಗಳಲ್ಲಿಯೂ ನಾಶ ಆಗುವುದಕ್ಕೆ ಇನ್ಯಾವ ಕಾರಣಗಳು ಸಾಧ್ಯವಾಗದಿದ್ದರೂ ಬ್ರಾಹ್ಮಣರ ಶಾಪವನ್ನ ನಿಮಿತ್ತ ಮಾಡಿ ಅವರಲ್ಲಿಯೂ ಕಲಹ ಬರುವಂತೆ ಮಾಡಿ ಅವರ ಸಂಹಾರವನ್ನು ದೇವರು ಮಾಡಿಸಿದ ಅಂದರೆ ಬ್ರಾಹ್ಮಣರ ಶಾಪದ ಮಹತ್ವ ಎಷ್ಟಿದೆ ಅಂತ ಅರ್ಥ ಮಾಡಿಕೊಳ್ಳಿ ಎಲ್ಲ ಬ್ರಾಹ್ಮಣರು ದೇವರಿಗಿಂತ ದೇವತೆಗಳಿಗಿಂತ ದೊಡ್ಡವರು ಅನ್ನುವ ತಾತ್ಪರ್ಯದಲ್ಲೇ ಅಲ್ಲ ಆದರೆ ಬ್ರಾಹ್ಮಣರ ಶಾಪಕ್ಕೆ ಇರುವಂತಹ ಮಹತ್ವ ಎಷ್ಟೋ ಅದ್ಭುತ ಋಷಿಮುನಿಗಳ ಮಾತಿನಲ್ಲಿ ಎಂತಹ ಶಕ್ತಿ ಇದೆ ಇನ್ಯಾವ ಉಪಾಯವೂ ಸಾಧ್ಯ ಇಲ್ಲ ಇವರ ಸಂಹಾರಕ್ಕೆ ಅಂತ ಚಿಂತನೆ ಮಾಡಿದ ಕೃಷ್ಣ ಆರಿಸಿಕೊಂಡದ್ದು ಬ್ರಾಹ್ಮಣರ ಶಾಪವನ್ನ. ಅಂತಹ ಬ್ರಾಹ್ಮಣರ ಶಾಪಕ್ಕೆ ಬೆಲೆಯೇ ಕೊಡದೆ ಕಂಡ ಕಂಡಂತೆ ಬ್ರಾಹ್ಮಣರ ದ್ರೋಹವನ್ನು ಬಗೆಯುವ ಜನ ಬಹಳ ಎಚ್ಚರದಿಂದ ವರ್ತನೆ ಮಾಡಬೇಕು ಅಂತ ಇಲ್ಲಿ ಸೂಚನೆ ಮಾಡುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ಸ್ವಮೂರ್ತಿಯ ಲೋಕಲಾವಣ್ಯ ನಿರ್ಮುಕ್ತ ಲೋಚನ ಮೃಡಾಂ ಗೀರ್ಭಿಸ್ತ ಸ್ಮರತಂಚಿ ಪದೈಸ್ತೀಕ್ಷತಃ ಕ್ರಿಯ ಆಚ್ಛಿ ಕೀರ್ತಿಂ ಶುಶ್ಲೋಕಿತಂಜಸನುಕೌ ತಮೋನೀತ್ಯಾತ್ ಸ್ವದೀಶ್ವರ ತನ್ನ ಊಪವನ್ನ ಕಣ್ತುಂಬ ನೋಡಿ ನೋಡಿ ತಾನು ಮಾಡುವ ಕ್ರಿಯೆಗಳನ್ನ ಕಣ್ಣಾರೆ ಕಂಡು ತನ್ನ ನಾನಾಧವಾದಂತಹ ಲೀಲೆಗಳನ್ನು ಮನಸ್ಸಿನಿಂದ ಚಿಂತನೆ ಮಾಡುವ ಜನರ ಮನಸ್ಸು ಹಾಗೂ ಕಣ್ಣುಗಳನ್ನು ಸೆಳೆದುಕೊಂಡು ಅರ್ಥಾತ್ ದೇವರ ಮೂರ್ತಿಯನ್ನು ಅವನ ಸಾಕ್ಷಾತ್ ಸಚ್ಚಿದಾನಂದ ವಿಗ್ರಹವನ್ನ ಅವತಾರದ ಕಾಲದಲ್ಲಿ ನೋಡಿ ನೋಡಿ ಶ್ರೀಕೃಷ್ಣ ಪರಮಾತ್ಮನನ್ನು ಬಿಟ್ಟು ಇನ್ನೊಂದನ್ನು ನೋಡಬಾರದಪ್ಪ ಅಂತನಿಸುವ ಮಟ್ಟಕ್ಕೆ ಅವತ್ತಿನ ಭಗವದ್ಭಕ್ತರಾದ ಸಜ್ಜನರ ಕಣ್ಣುಗಳಿಗೆ ಒಂದು ರೂಢಿಯಾಗಿ ಹೋಗಿತ್ತು ಅದರಂತೆ ಅವರ ಮನಸ್ಸಿಗೂ ಶ್ರೀಕೃಷ್ಣ ಪರಮಾತ್ಮನ ಗುಣಗಳನ್ನು ಅವನ ಕ್ರಿಯೆಗಳನ್ನೇ ಚಿಂತನೆ ಮಾಡಿ ಇನ್ಯಾವುದನ್ನೂ ಚಿಂತನೆ ಮಾಡುವುದು ಬೇಡ ಅಂತನ್ನುವ ಮಟ್ಟಿಗೆ ಆ ಮನಸ್ಸಿಗೂ ಒಂದು ತರಹದ ಅಭ್ಯಾಸವನ್ನು ಮಾಡಿಸಿದ ಭಗವಂತ ಆಯಿತು ಹಾಗಾದರೆ ನನ್ನ ಅವತಾರದ ಕಾರ್ಯ ದುರ್ಜನರ ಸಂಹಾರ ಆಯಿತು ಸಜ್ಜನರ ಉದ್ಧಾರವಾಗಬೇಕಾಗಿತ್ತು ಅದಕ್ಕಾಗಿ ಇದಕ್ಕಿಂತ ದೊಡ್ಡ ಉಪಾಯ ಏನು ದೇವರ ರೂಪದ ಧ್ಯಾನ ಭಗವಂತನ ಗುಣಕ್ರಿಯೆಗಳ ಚಿಂತನ ಇದಕ್ಕೂ ಮಿಗಿಲಾದ ಉಪಾಯ ಇನ್ನೊಂದಿಲ್ಲ ಅದು ಇವರಿಗೆ ನಾನು ಒದಗಿಸಿಕೊಟ್ಟಾಗಿದೆ ಸ್ಮೃತಕೀರ್ತನ ಪ್ರಣತಭಿರಿ ವಿಮುಕ್ತಯೇ ಅದಕ್ಕಾಗಿ ನಾನು ಲೀಲೆಗಳನ್ನು ತೋರಿಸಿ ಆಯಿತು ನನ್ನ ದರ್ಶನ ಮಾಡಿಸಿ ಆಯಿತು ಇನ್ನು ನಾನು ಪರಂಧಾಮಕ್ಕೆ ಹೋಗಬಹುದು ಇವರು ಇದರಿಂದಲೇ ತಮ್ಮ ಅಜ್ಞಾನವನ್ನು ಪರಿಹಾರ ಮಾಡಿಕೊಳ್ತಾರೆ ಅಂತ ನಿರ್ಣಯ ಮಾಡಿದಂತೆ ರಾಜರಂತಾರೆ ಪರೀಕ್ಷಿದ ರಾಜರು ಶಾಪ ಆಗಬೇಕಾದರೆ ಏನಾದರೂ ಒಂದು ಕಾರಣ ಬೇಕಲ್ಲ ಬ್ರಾಹ್ಮಣರಲ್ಲಿ ಅತ್ಯಂತ ಶ್ರದ್ಧೆ ಇದ್ದವರು ಯಾದವರು ಬಹಳ ಶ್ರದ್ಧೆಯವರಿಗೆ ಭಕ್ತಿ ಹಿಂದೊಮ್ಮೆ ನೃಗರಾಜನ ಪ್ರಸಂಗದಲ್ಲಿ ನೃಗರಾಜ ಕಥೆ ನಿಮಗೆ ಗೊತ್ತು ದಶಮಸ್ಕಂಧದಲ್ಲಿ ಬಂದದ್ದು ಆಕಳನ್ನು ದಾನ ಮಾಡಿದ ವ್ಯಕ್ತಿ ಕೋಟಿ ಕೋಟಿ ಆಕಳುಗಳ ದಾನ ಮಾಡಿದಂತಹ ವ್ಯಕ್ತಿ ಒಂದು ಆಕಳನ್ನು ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟ ಅದು ಮತ್ತೆ ಬಂತು ತನ್ನ ಕೊಠಡಿಗೆ ಅದನ್ನು ಇನ್ನೊಬ್ಬರಿಗೆ ಕೊಟ್ಟ ಅವರಿಬ್ಬರಲ್ಲಿ ಜಗಳ ಆಯಿತು ಜಗಳ ಆದಾಗ ಎಷ್ಟು ಬೇಕಾದಷ್ಟು ಆಕಳು ಒಗ್ ಕೊಡ್ತೇನೆ ನೀವು ತೆಗೆದುಕೊಂಡು ಹೋಗಿ ಅಂತಂದರೆ ಇಲ್ಲ ಅದೇ ಆಕಳು ಬೇಕು ಅಂತ ಹಠ ಕೊನೆಗೆ ನೀನು ಓತಿ ಕಾಟಾಗಿ ಬೀಳು ಅಂತ ಶಾಪ ಕೊಟ್ಟರು ಇವನು ಓತಿ ಬಿದ್ದ ಆಕೆ ಕೃಷ್ಣ ಪರಮಾತ್ಮ ಅವನನ್ನು ಮೋಚನೆ ಮಾಡಿದ ಇವನು ಮೇಲಕ್ಕೆ ಬಂದ ಆಗ ಕೃಷ್ಣ ಪರಮಾತ್ಮ ಒಂದು ಸಭೆ ಸೇರಿಸಿ ಹೇಳ್ತಾನೆ ನೋಡಿ ಬ್ರಾಹ್ಮಣರ ದ್ರೋಹ ಎಂತಹ ಮಹಾ ಅನರ್ಥಕ್ಕೆ ಸಾಧನ ಅವನು ಮಾಡಿದ ಪುಣ್ಯ ಬೇಕಾದಷ್ಟಿದೆ ಅದೇ ಆ ಪುಣ್ಯದ ಪ್ರಭಾವದಿಂದ ಅವನು ಎಷ್ಟೋ ವರ್ಷಗಳವರೆಗೆ ಸುಖವಾಗಿ ಸ್ವರ್ಗದಲ್ಲಿರಬಹುದು ಆದರೂ ಈ ಪಾಪಕ್ಕಾಗಿ ಪಾಪದ ಫಲವನ್ನು ಅನುಭವಿಸುವುದು ಅವನಿಗೆ ಅನಿವಾರ್ಯವಾಯಿತು ಸ್ವರ್ಗ ಸಿಗತ್ತೆ ಆದರೆ ಮಾಡಿದ ಪಾಪದ ಪ್ರತಿಫಲವನ್ನು ಅವನು ಮೊದಲು ಅನುಭವಿಸಬೇಕಾದ ಅನಿವಾರ್ಯತೆ ಬಂತು ಎಂದೆಂದಿಗೂ ನೀವು ಬ್ರಾಹ್ಮಣರ ದ್ರೋಹ ಮಾಡತಕ್ಕದ್ದಲ್ಲ ಬ್ರಾಹ್ಮಣರ ವಿರೋಧವನ್ನು ಕಟ್ಟುಕೊಳ್ಳಬೇಡಿ ಅಂತ ಒಂದು ಸಭೆ ಸೇರಿಸಿ ಗಂಟೆಗಟ್ಟಲೆ ಉಪನ್ಯಾಸ ಮಾಡ್ತಾನೆ ಕೃಷ್ಣ ಯಾದವರನ್ನು ಕೂಡಿಸಿಕೊಂಡು ಆ ರೀತಿ ಬ್ರಾಹ್ಮಣರಲ್ಲಿ ಶ್ರದ್ಧೆಯ ಭಕ್ತಿಗಳನ್ನು ಕೃಷ್ಣ ಪರಮಾತ್ಮ ಅವರಲ್ಲಿ ಮೂಡಿಸಿ ಅವರು ಬ್ರಹ್ಮಣ್ಯರಾಗುವಂತೆ ಮಾಡಿದ್ದಾನೆ ದಾನಶೀಲರು ಯಾವಾಗಲೂ ವೃದ್ಧರ ಸೇವೆಯನ್ನು ಮಾಡುವವರು ವೃದ್ಧರ ಮಾರ್ಗದರ್ಶನದಲ್ಲಿದ್ದವರಿಗೆ ಸಾಮಾನ್ಯವಾಗಿ ಈ ತರಹ ದಾರಿ ತಪ್ಪುವ ಪ್ರಸಂಗ ಇರೋದಿಲ್ಲ ಅಂದ ಮೇಲೆ ಶಾಪಕ್ಕೆ ಕಾರಣ ಏನು ಅಂತ ಎನ್ನಿಮಿತ್ತೋ ಯದೋಶಾಪ ಅದಕ್ಕೆ ಕಾರಣ ಏನಾಯಿತು ಇದನ್ನು ತಿಳಿಸಿ ಅಂತ ಕೇಳಿದಾಗ ಶುಕಾಚಾರ್ಯರಂತಾರೆ ಬಿಭ್ರಧ್ವ ಪುಸ್ಸಕಲ ಸುಂದರ ಸನ್ನಿವೇಶಂ ಕರ್ಮಾಚರನ್ ಭುವಿ ಸುಮಂಗಲಾಪ್ತಕಾಮ ಆಸ್ಥಾ ಯರಮಾಣಾರ ಕೀರ್ತಿ ಸಂಹರ್ತುಮೈಕ್ಷತ ಕುಲಂ ಸ್ಥಿತಕೃತ್ಯಶೇಷಃ ಶ್ರೀಕೃಷ್ಣ ಪರಮಾತ್ಮ ಪರಮಸುಂದರ ಮೂರ್ತಿಯಾದ ವ್ಯಕ್ತಿ ಆಪ್ತಕಾಮ ಅಂತಹ ಭಗವಂತ ಅವತಾರದ ಎಲ್ಲ ಕಾರ್ಯ ಮುಗಿಸಿ ಸ್ವಲ್ಪ ಮಾತ್ರ ಅವತಾರ ಕಾರ್ಯ ಇನ್ನು ಉಳಿದಿತ್ತು ಆ ಪ್ರಸಂಗದಲ್ಲಿ ತನ್ನ ಕುಲವನ್ನು ಉಪಸಂಹಾರ ಮಾಡಬೇಕು ಅಂತ ನಿರ್ಣಯ ಮಾಡಿದ ಕರ್ಮಿ ಪುಣ್ಯ ನಿವಹಾ ಸುಮಂಗಲ ಗಾಯಜ್ಜಗತ್ ಕಲಿ ಮಲಾಪಾರಣಿ ಕೃತ್ ಕಾತ್ಮನಾವಸುದೇಹೇ ಪಿಂಡಾರಕಂ ಸಮಗಮನ್ ಮುನೆಯೋ ನಿಸೃಷ್ಟಾ ಕರ್ಮಿ ಪುಣ್ಯ ನಿವಹಾ ಸುಮಂಗಲ ಕಲಿ ಮಲಾಪರಾಣಿ ಯಾರು ದೇವರ ಗುಣಗಳ ಕರ್ಮಗಳ ಕೀರ್ತನೆ ಮಾಡ್ತಾರೆ ಅವರ ಎಲ್ಲ ತರಹದ ಕಲ್ಮಶಗಳನ್ನು ಪಾಪಗಳನ್ನು ಪರಿಹರಿಸುವಂತಹ ಆ ಭಗವಂತನ ಪವಿತ್ರವಾಗಿರುವ ಕರ್ಮಗಳು ಅವುಗಳೆಲ್ಲವನ್ನು ಭಗವಂತ ಮಾಡಿದ ಮುಂದೆ ಆ ಪರಮಾತ್ಮನ ಪ್ರೇರಣೆಯಂತೆ ಮುನಿಗಳು ಪಿಂಡಾರಕ ಕ್ಷೇತ್ರಕ್ಕೆ ಹೊರಡಬೇಕು ಅಂತ ಸಂಕಲ್ಪ ಯಾವ ಪರಮಾತ್ಮ ಜಗತ್ತಿನ ಉದ್ಧಾರ ಮಾಡುವುದಕ್ಕಾಗಿ ಸಕಲ ಕರ್ಮಗಳನ್ನು ಮಾಡುತ್ತಾನೆ ಅದೇ ಪರಮಾತ್ಮನ ಪ್ರೇರಣೆಯಂತೆಯೇ ಈ ಎಲ್ಲ ಋಷಿಗಳು ಪಿಂಡಾರಕ ಕ್ಷೇತ್ರಕ್ಕೆ ಬಂದಿದ್ದಾರೆ ಯದುಕುಲದ ಸಂಹಾರ ಆಗುವುದಕ್ಕೋಸ್ಕರ ಈ ಒಂದು ಪೀಠಿಕೆಯನ್ನು ಹಾಕಿದ ಕೃಷ್ಣ ಅಲ್ಲಿ ಯಾದವರೂ ಸೇರಿದ್ದಾರೆ ವಿಶ್ವಾಮಿತ್ರರು ಅಸಿತ ಕಣ್ವ ದುರ್ವಾಸ ಭೃಗು ಅಂಗಿರ ಕಶ್ಯಪ ವಾಮದೇವ ಅತ್ರಿ ವಸಿಷ್ಠ ನಾರದಾದಿ ಎಲ್ಲ ಮಹರ್ಷಿಗಳು ಅಲ್ಲಿ ಸೇರಿದ್ದಾರೆ ಯಾದವರೂ ಹೋಗಿದ್ದಾರೆ ಯಾದವರು ಆಟ ಆಡ್ತಾ ಆಡ್ತಾ ಸಾಂಬನಿಗೆ ಗರ್ಭಿಣಿಯ ವೇಷವನ್ನು ಹಾಕಿ ಈ ಸಾಂಬ ಏನು ಸಂತಾನವನ್ನು ಪಡೀತಾನೆ ಹೇಳಿ ಅಂತ ಕೇಳಿದ್ದಾರೆ ತೇ ವೇಷಯಿತ್ ಸ್ತ್ರೀವೇಷ ಸಾಂಬಂ ಜಾಂಬವತಿ ಸುಖ ಏಷಾ ಪೃಚ್ಛತಿ ವೋ ವಿಪ್ರಹ ಅಂತರ್ವತ್ ನಸಿತೆ ಕ್ಷಣ ಪ್ರಸೋಷ್ಯಂತ ಕಿಂ ಸ್ವಿತ್ ಸಂಜನಯಿಷ್ಯತಿ ಇವಳಿಗೆ ಶ್ರೇಷ್ಠ ಪುತ್ರ ಗಂಡುಮಗ ಮಗ ಆಗಬೇಕು ಅಂತ ಅಪೇಕ್ಷೆ ಇದೆ ಗಂಡು ಹುಟ್ಟತ್ತ ಹೆಣ್ಣು ಹುಟ್ಟತ್ತಾ ಹೇಳಿ ಅಂತ ಯಾರ ಜೊತೆಗೆ ಹೇಗೆ ವರ್ತನೆ ಮಾಡಬೇಕು ಅನ್ನುವುದನ್ನು ತಿಳಿದುಕೊಳ್ಳಿ ದೊಡ್ಡವರ ಜೊತೆಗೆ ಚೇಷ್ಟೆ ಮಾಡಬಾರದು ಅವರನ್ನು ಪರೀಕ್ಷೆ ಮಾಡಬಾರದು ಅದರಿಂದ ಆಗುವ ಅನರ್ಥ ಏನು ಅವರು ಜ್ಞಾನದೃಷ್ಟಿಯಿಂದ ತಿಳಿದಿದ್ದಾರೆ ಇದು ಹೆಣ್ಣಲ್ಲ ಇದು ಗಂಡು ಕೇವಲ ಬಟ್ಟೆಯಿಂದ ಗರ್ಭಿಣಿಯ ವೇಷವನ್ನು ಧಾರಣ ಮಾಡಿ ನಮ್ಮನ್ನು ಮೋಸ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅಂತ ಗೊತ್ತಾಗಿ ಶಾಪ ಕೊಡ್ತಾರೆ ಇದು ಗಂಡನ್ನೂ ಹೊಡೆಯೋದಿಲ್ಲ ಹೆಣ್ಣನ್ನೂ ಅಲ್ಲ ಒನಿಕೆಯನ್ನು ಹಡಿಯುತ್ತದೆ ಅಂತ ಹೇಳಿದ್ದಾರೆ ಗಾಬರಿಯಾಗಿ ಬಿಚ್ಚಿ ನೋಡಿದರೆ ಒನಿಕೆ ಇತ್ತು ಅದನ್ನು ತಂದು ಸಭಾ ಮಧ್ಯದಲ್ಲಿ ಉಗ್ರಸೇನನಿಗೆ ತೋರಿಸಿದ್ದಾರೆ ನಮ್ಮಿಂದ ಹೀಗೆ ಅಪಚಾರ ಆಯಿತು ಬ್ರಾಹ್ಮಣರ ಶಾಪ ಆಗಿದೆ ಆಗ ನೋಡಿದರೆ ನಿಜವಾದ ಒನಿಕೆ ಹೊಟ್ಟೆಯಲ್ಲಿತ್ತು ಇದು ಹೀಗಿದೆ ನೋಡಿ ಅಂತ ಆಗ ಅವನು ಏನು ಮಾಡಬೇಕು ಅಂತ ತೋಚದೆ ಅದನ್ನ ಚೆನ್ನಾಗಿ ಕುಟ್ಟಿ ಸಮುದ್ರದಲ್ಲಿ ಎಸೆಯಿರಿ ನಮ್ಮ ಅಪಮೃತ್ಯು ಪರಿಹಾರ ಆದ ಹಾಗೆ ಅಂತ ಅವರು ತಿಳಿದಿದ್ದಾರೆ ಆ ವನಿಕೆಯಿಂದಲೇ ನಿಮ್ಮ ಸಂಹಾರ ಆಗ್ತದೆ ಅಂತ ಶಾಪ ಕೊಟ್ಟಿದ್ರು ವನಿಕೆ ಇದ್ದರೆ ತಾನೇ ಅದರಿಂದ ನಮ್ಮ ಸಂಹಾರ ಆಗೋದು ಅದನ್ನು ನಾಶ ಮಾಡಿಬಿಡಿ ಅಂತ ಅವರು ಹೇಳಿದ್ದಾರೆ ಆದರೆ ಪ್ರಾರಬ್ಧ ಕರ್ಮ ಬ್ರಾಹ್ಮಣರ ಶಾಪವನ್ನು ಬದಲಾಯಿಸುವ ಶಕ್ತಿ ದೇವರಿಗೆ ಪೂರ್ಣವಾಗಿ ಉಂಟು ಬ್ರಹ್ಮಾಜಿದೇವತೆಗಳ ವರಗಳನ್ನು ಮೀರುವ ಸಾಮರ್ಥ್ಯ ಇದ್ದ ದೇವರು ಅವರ ಶಾಪವನ್ನು ಮೀರುವ ಸಾಮರ್ಥ್ಯ ಇದ್ದ ದೇವರಿಗೆ ಬ್ರಾಹ್ಮಣರ ಶಾಪವನ್ನ ಮೀರೋದೇನು ದೊಡ್ಡದಲ್ಲ ಆದರೆ ಬ್ರಾಹ್ಮಣರ ಶಾಪಕ್ಕೆ ಒಂದು ಮಹತ್ವವನ್ನು ಕೊಡಬೇಕು ತನ್ನ ಇಚ್ಛೆಯಂತೆಯೇ ತಾನೇ ಬ್ರಾಹ್ಮಣರ ಶಾಪವನ್ನು ಕೊಡಿಸಿದ್ದು ಕೂಡ ಅನ್ನುವುದಕ್ಕೋಸ್ಕರ ಭಗವಂತ ಆ ಶಾಪವನ್ನು ಬದಲಾಯಿಸಲಿಲ್ಲ ಸುಮ್ಮನೆ ಇದ್ದ ಅದನ್ನು ಆ ತುಂಡು ಅದನ್ನು ಒಂದು ಮೀನು ನುಂಗಿದೆ ಮೀನನ್ನು ಕೊಂದ ಒಬ್ಬ ವ್ಯಕ್ತಿ ಅದನ್ನು ತನ್ನ ಬಾಣಕ್ಕೆ ಅದೇ ಕಬ್ಬಿಣವನ್ನು ಜೋಡಿಸಿಕೊಂಡಿದ್ದಾನೆ ಇನ್ನುಳಿದ ಅವಶೇಷಗಳೆಲ್ಲ ಸಮುದ್ರದ ತೀರದಲ್ಲಿ ಬಂದು ಬಿದ್ದಿವೆ ಅದು ಹುಲ್ಲಿನ ಕಡ್ಡಿಯಾಗಿ ಬೆಳೆದು ನಿಂತಿದೆ ಏರಕಾ ಅಂತನ್ನುವ ಚೂಪಾದ ಮುಖವುಳ್ಳಂತಹ ಹುಲ್ಲುಗಳು ಆ ಹುಲ್ಲುಗಳಲ್ಲಿ ಅವುಗಳೆಲ್ಲ ಬಂದು ಸೇರಿಕೊಂಡು ನಿಂತಿದೆ ಇಲ್ಲಿವರೆಗೆ ಆ ಕಥೆಯನ್ನು ತಿಳಿಸ್ತಾರೆ ಮುಂದಿನ ಕಥೆಯನ್ನು ನಂತರ ಹೇಳುತ್ತಾರೆ ಈ ಕಡೆಗೆ ಶ್ರೀಶಕೋವಾಚ ಗೋವಿಂದ ಭುಜಗುಪ್ತ ದ್ವಾರಕಾಯಂ ಕುರುದ್ವಹ ಅವಾತ್ಸೀನ್ ನಾರದೋಭೀಕ್ಷಣಂ ಕೃಷ್ಣೋಪಾಸನ ಲಾಳಸ ನಾರದರು ಶ್ರೀಕೃಷ್ಣ ಪರಮಾತ್ಮನ ಆವಾಸ ಸ್ಥಾನವಾದ ದ್ವಾರಕೆಗೆ ಮೇಲಿಂದ ಮೇಲೆ ಬರ್ತಾ ಇದ್ರಂತೆ ಕೃಷ್ಣ ಪರಮಾತ್ಮನ ದರ್ಶನವಾಗ್ತದೆ ಕೃಷ್ಣ ಪರಮಾತ್ಮನ ಭಕ್ತರ ಸಹವಾಸ ಆಗ್ತದೆ ಶ್ರೀಕೃಷ್ಣ ಪರಮಾತ್ಮ ತೋರಿಸಿದ ಲೀಲೆಗಳನ್ನು ಅಲ್ಲಿರುವಂತಹ ಕೃಷ್ಣನನ್ನು ನೋಡಿದ ಭಗವದ್ಭಕ್ತರು ಹೇಳುತ್ತಾರೆ ಅದನ್ನು ಕೇಳಲಿಕ್ಕೆ ಸಿಗತ್ತೆ ನಿನ್ನೆ ಹೀಗೆ ಮಾಡಿದ ಮೊನ್ನೆ ಹೀಗಾಯಿತು ಅಂತ ಹೋದಾಗೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದ ಲೀಲೆಗಳನ್ನು ವರ್ಣನೆಗಳನ್ನು ಮಾಡ್ತಾರೆ ಎನ್ನುವುದಕ್ಕೋಸ್ಕರ ಮೇಲಿಂದ ಮೇಲೆ ಬಂದು ಅಲ್ಲಿ ವಾಸ ಮಾಡ್ತಾ ಇದ್ರಂತೆ ಕೋನು ರಾಜನ್ ಇಂದ್ರಿಯವಾನ್ ಮುಕುಂದ ಚರಣಾಂಬುಜಂ ನ ಭವೇತ್ ಸರ್ವತೋ ಮೃತ್ಯು ಉಪಾಸ್ಯಂ ಅಮರೋತ್ತಮಿ ಎಲ್ಲಿ ನೋಡಿದರಲ್ಲಿ ಭಯ ಮೃತ್ಯುವಿನ ಆತಂಕ ಇದ್ದ ವ್ಯಕ್ತಿ ಇಂತಹ ಶ್ರೀಕೃಷ್ಣ ಪರಮಾತ್ಮನ ಭಜನೆ ಮಾಡುವ ಸೌಭಾಗ್ಯ ಶಕ್ತಿ ಇಂದ್ರಿಯಗಳೆಲ್ಲ ಇದ್ದಾಗ ಭಜನೆ ಮಾಡದೇ ಇರ್ತಾರೆ ತಿಳುವಳಿಕೆ ಇದ್ದವರು ಹೀಗಾಗಿ ಆವಾಗಲೂ ನಾರದರು ಭಗವಂತನ ಭಜನೆಯಲ್ಲಿ ಆಸಕ್ತರಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದರು ಒಂದು ಸಲ ವಸುದೇವನ ಮನೆಗೆ ನಾರದರು ಬಂದಿದ್ದಾರೆ ಅವರಿಗೆ ಎಲ್ಲ ಆತಿಥ್ಯವನ್ನು ಆಧಾರವನ್ನು ಮಾಡಿ ನಮಸ್ಕಾರ ಮಾಡಿ ವಸುದೇವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ವಸುದೇವವು ಭಗವನ್ಭವತೋ ಯಾತ್ರಾ ಸ್ವಸ್ಥೆಯೇ ಸರ್ವದೇಹೀನಾಂ ಕೃಪಣಾನಾಂ ಯಥಾ ಪಿತ್ರೋ ಉತ್ತಮ ಶ್ಲೋಕವರ್ತನ ಮಕ್ಕಳ ಹಿತಕ್ಕಾಗಿ ತಂದೆ ತಾಯಿಗಳು ಕಾಳಜಿ ವಹಿಸುವಂತೆ ಸಕಲ ಸಜ್ಜನರ ಉದ್ಧಾರಕ್ಕಾಗಿ ತಮ್ಮಂಥವರು ಸಂಚಾರ ಮಾಡ್ತಾ ಇರ್ತೀರಿ ನಿಜವಾಗಿ ತಮ್ಮಂತಹ ಋಷಿಗಳು ಮುನಿಗಳು ಜ್ಞಾನಿಗಳು ಜಗನ್ಮಾನ್ಯರು ಕಾರಣ ದೇವತೆಗಳಿಗಿಂತಲೂ ನಿಮ್ಮಲ್ಲಿ ಒಂದು ವಿಶೇಷ ಇದೆ ದೇವತೆಗಳು ಅವರು ಸುಖವನ್ನು ಕೊಡ್ತಾರೆ ದುಃಖವನ್ನು ಕೊಡ್ತಾರೆ ನೀವು ಮಾತ್ರ ಪ್ರಾಯ ಯಾರಿಗೂ ದುಃಖ ಆಗುವುದನ್ನು ಸಹನ ಮಾಡೋದಿಲ್ಲ ನೀವು ಎಲ್ಲರಿಗೂ ಸುಖವಾಗಲಿ ಅಂತ ಬಯಸ್ತೀರಿ ಹೀಗಾಗಿ ನೀವು ದೇವತೆಗಳಿಗಿಂತಲೂ ಒಂದು ಅರ್ಥದಲ್ಲಿ ದೊಡ್ಡವರು ಅನ್ನೋದಕ್ಕಾಗಿ ನಿಮ್ಮಂಥವರು ನಮಗೆ ಉಪದೇಶವನ್ನು ಮಾಡಬೇಕು ಅಂತ ಇಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ತಾತ್ಪರ್ಯದ ಅವಶ್ಯಕತೆ ನಮಗೆ ಇದೆ ಏನಿದು ಅಂತ ಯಾರು ಬರ್ತಾರೋ ಅವರನ್ನು ನೋಡಿ ವರ್ಣನೆ ಮಾಡುವಾಗ ಹೇಗಬೇಕು ಅಂದರೆ ಹಾಗೆ ವರ್ಣನೆ ಮಾಡಿದರೆ ಹೇಗೆ ಇದು ತಾರತಮ್ಯಕ್ಕೆ ವಿರುದ್ಧ ಅಲ್ಲ ಋಷಿಗಳಿಗಿಂತಲೂ ದೇವತೆಗಳು ದೊಡ್ಡವರು ಇದು ತತ್ವ ದೇವತೆಗಳಿಗಿಂತಲೂ ಋಷಿಗಳು ದೊಡ್ಡವರು ಅನ್ನುವ ರೀತಿಯಲ್ಲಿ ವಸುದೇವ ಮಾತನಾಡ್ತಾ ಇದ್ದಾನೆ ಇದು ಕೇವಲ ಅರ್ಥವಾದ ಸ್ತುತಿ ಮಾತ್ರ ಇದರಲ್ಲಿ ತಾತ್ಪರ್ಯ ಇಲ್ಲ ದೇವತೆಗಳೇ ಉತ್ತಮರು ಅನ್ನುವುದನ್ನು ನಿರ್ಣಯ ಮಾಡ್ತಾರೆ ಶ್ರೀಮದಾಚಾರ್ಯರು ಯಾಕೆ ದೇವತೆಗಳಿಗೂ ಋಷಿಗಳಿಗೂ ಇರುವ ವ್ಯತ್ಯಾಸ ಏನು ಅಂದರೆ ದೇವತೆಗಳು ಆಧಿಕಾರಿಕರು ಒಂದು ಅಧಿಕಾರದಲ್ಲಿದ್ದವರು ಅಧಿಕಾರದಲ್ಲಿದ್ದ ವ್ಯಕ್ತಿಗಳಿಗೆ ಯಾವ ಅಧಿಕಾರವನ್ನ ದೇವರು ಒಪ್ಪಿಸಿದ್ದಾನೆ ಅದನ್ನು ಮಾಡುವುದು ಅವರ ಜವಾಬ್ದಾರಿ ಅವರವರ ಕರ್ಮಗಳಿಗೆ ತಕ್ಕ ಫಲವನ್ನು ಅವರಿಗೆ ನೀಡುವ ಅಧಿಕಾರ ದೇವತೆಗಳಿಗೆ ಇದೆ ಇಷ್ಟು ಮಾತ್ರ ಅಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಂದ ಸಾಧನೆ ಮಾಡಿಸುವ ಜವಾಬ್ದಾರಿಯು ದೇವತೆಗಳಿಗೆ ಇದೆ ಹೀಗಾಗಿ ಪರಮಾತ್ಮನ ಆಜ್ಞೆಯಂತೆ ದೇವರು ಅವರನ್ನು ಯಾವ ಅಧಿಕಾರದಲ್ಲಿ ಕೂಡಿಸಿದ್ದಾನೆ ಆ ಅಧಿಕಾರಕ್ಕೆ ತಕ್ಕಂತೆ ದೇವತೆಗಳು ಅವರಿಂದ ಆ ತರಹದ ಸಾಧನೆಯನ್ನು ಮಾಡಿಸ್ತಾರೆ ಉದಾಹರಣೆಗೆ ಉತ್ತಮ ಜೀವರಿದ್ದಾರೆ ಉತ್ತಮರಾದ ಸಾತ್ವಿಕರಾದ ಜೀವರಿದ್ದರೆ ಅವರಿಗೆ ದೇವತೆಗಳು ಭಗವಂತನ ಭಜನೆ ಮಾಡುವಂತೆ ಬುದ್ಧಿಯನ್ನು ಹುಟ್ಟಿಸ್ತಾರೆ ಭಗವದ್ಭಕ್ತರಾದ ವಾಯುದೇವರು ಹಾಗೂ ಉಳಿದ ತತ್ವಾಭಿಮಾನಿ ದೇವತೆಗಳನ್ನು ತಾರತಮ್ಯ ಕ್ರಮದಲ್ಲಿ ಸೇವೆ ಮಾಡುವ ಸದ್ಬುದ್ಧಿಯನ್ನು ಅವರಿಗೆ ಕೊಟ್ಟು ಅವರಿಂದ ಅಂತಹ ಸತ್ಕಾರ್ಯವನ್ನು ಮಾಡಿಸ್ತಾರೆ ಮಧ್ಯಮರಾಗಿದ್ದರೆ ಅವರು ಸ್ವಲ್ಪ ಹಾಗೇ ಹೀಗೆ ಮಿಶ್ರವಾದ ಕಾರ್ಯಗಳನ್ನು ಮಾಡುವಂತೆ ಮಾಡಿ ಅವರಿಗೆ ಮಿಶ್ರ ಫಲವನ್ನೇ ಕೊಡ್ತಾರೆ ಅಧಮರಾಗಿದ್ದರೆ ಅವರು ದೇವರ ಭಗವದ್ಭಕ್ತರಾದ ದೇವತೆಗಳ ದ್ರೋಹವನ್ನ ಮಾಡುವಂತೆ ಮಾಡಿ ಅವರಿಗೆ ಅಧೋಗತೆಯನ್ನೇ ಕೊಡ್ತಾರೆ ಉತ್ತಮರಿಗೆ ಭಗವಂತನಲ್ಲಿ ಭಗವದ್ಭಕ್ತರಲ್ಲಿ ಭಕ್ತಿ ಹುಟ್ಟಿಸಿ ಸತ್ಕಾರ್ಯಗಳನ್ನು ಮಾಡಿಸಿ ಕ್ರಮೇಣ ಮೋಕ್ಷ ದೊರಕುವಂತೆ ಮಾಡುತ್ತಾರೆ ಉತ್ತಮವಾದ ಸುಖವನ್ನು ಅವರಿಗೆ ನೀಡುತ್ತಾರೆ ಮಧ್ಯಮರಿಗೆ ಸುಖ ದುಃಖ ಮಿಶ್ರವಾದ ಫಲವನ್ನು ಕೊಡ್ತಾರೆ ಅಧಮರಿಂದ ನೀಚವಾದ ಕಾರ್ಯಗಳನ್ನು ಮಾಡಿಸಿ ಭಗವಂತನ ದ್ರೋಹವನ್ನೇ ಮಾಡಿಸಿ ಭಗವದ್ಭಕ್ತರ ದ್ರೋಹವನ್ನು ಮಾಡಿಸಿ ಅವರನ್ನು ತಮಸ್ಸೆಗೆ ನರಕಕ್ಕೆ ಹಾಕುವಂತೆ ಮಾಡುತ್ತಾರೆ ಅಂತ ಶಾಸ್ತ್ರ ತಿಳಿಸ್ತದೆ ಇದು ದೇವತೆಗಳ ಕೆಲಸ ಯಾಕೆಂದರೆ ಆ ನ್ಯಾಯಾಧೀಶರು ಇದ್ದ ಸ್ಥಾನದಲ್ಲಿ ಅವರಿದ್ದಾರೆ ನ್ಯಾಯಾಧೀಶರು ಮಾತ್ರ ಅಲ್ಲ ಅವರು ನ್ಯಾಯಾಧೀಶರು ಮಾತ್ರ ಆಗದೆ ನೀವು ಹೀಗೆ ಮಾಡಿದರೆ ಹೀಗೆ ಹೀಗೆ ಮಾಡಿದರೆ ಹೀಗಾಗತ್ತೆ ಅಂತ ಹೇಳುವವರಲ್ಲ ಬರೀ ಅದಕ್ಕೆ ತಕ್ಕಂತೆ ಆ ಸತ್ಕಾರ್ಯಗಳನ್ನು ಒಳಗಿದ್ದು ಮಾಡಿಸುವವರೂ ಅವರೇ ಆದರೆ ಋಷಿಗಳಿಗೆ ಈ ಜವಾಬ್ದಾರಿಯನ್ನು ದೇವರು ಒಪ್ಪಿಸಿಲ್ಲ ಅನ್ನುವುದಕ್ಕಾಗಿ ಅವರು ಯಾರು ದೇವರ ದ್ರೋಹಿಗಳು ಮಹಾನೀಚರು ದುಷ್ಟರು ಅಂತ ದುರ್ಯೋಧನಾದಿಗಳು ಸಿದ್ಧ ಇದ್ದಾರೋ ಅಂತಹ ಮಹಾದ್ರೋಹಿಗಳಿಗೆ ದುಃಖವಾಗಲಿ ಅಂತ ಬಯಸ್ತಾರೆ ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ಸುಖ ಆಗಲಿ ಯಾರಿಗೆ ದುಃಖ ಆಗೋದು ಬೇಡ ಅಂತ ಜನರಲಿ ಅವರು ಹೇಳಿಬಿಡ್ತಾರೆ ಇದು ಋಷಿಗಳ ಸ್ವಭಾವ ಪ್ರಾಯೋ ದುಃಖ ಸಹ ಆ ಪ್ರಾಯ ಅನ್ನುವ ಶಬ್ದದ ಅಭಿಪ್ರಾಯವನ್ನು ತಿಳಿಸ್ತಾ ವ್ಯಾಖ್ಯಾನಕಾರರು ಹೇಳೋದು ಆಯಿ ಆಚಾರ್ಯರು ಕಲಿ ಮೊದಲಾದ ಮಹಾದೈತ್ಯರೇನಿದ್ದಾರೆ ಅವರಿಗೆ ದುಃಖ ಆಗಲಿ ಅಂತ ಅಪೇಕ್ಷೆ ಆದರೆ ಇನ್ನುಳಿದ ಸಾಮಾನ್ಯ ಜನತೆಯಲ್ಲಿ ಇವರು ಉತ್ತಮರು ಇವರು ಮಧ್ಯಮರು ಇವರು ಅಧಮರು ಅನ್ನುವ ವಿಭಾಗವನ್ನು ಮಾಡಿ ಇವರಿಗೆ ದುಃಖ ಆಗಲಿ ಇವರಿಗೆ ಮಿಶ್ರ ಆಗಲಿ ಇವರಿಗೆ ಕೇವಲ ಸುಖ ಆಗಲಿ ಈ ರೀತಿ ವಿಭಾಗ ಮಾಡಿ ಅವರು ಅಪೇಕ್ಷೆಯನ್ನು ಪಡೋದಿಲ್ಲ ಸಕಲ ಸಜ್ಜನರಿಗೂ ಹಿತ ಆಗಲಿ ಇಂಥ ಸಹಜವಾಗಿ ಅಪೇಕ್ಷೆಯನ್ನು ಪಡ್ತಾರೆ ಅನ್ನುವ ಅರ್ಥದಲ್ಲಿ ಅವರನ್ನು ವಸುದೇವ ಸ್ತೋತ್ರ ಮಾಡಿದ್ದೇ ಹೊರತು ದೇವತೆಗಳಿಗಿಂತಲೂ ಇವರು ಉತ್ತಮರು ಅನ್ನುವುದರೊಳಗೆ ಸರ್ವಥಾ ತಾತ್ಪರ್ಯ ಅಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ಕರ್ಮ ಮಾಡಿಸಿ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲ ಕೊಡುವ ದೇವತೆಗಳೇ ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದರಿಂದ ಅವರೇ ಉತ್ತಮರು ನಮಗೆ ಆ ಜವಾಬ್ದಾರಿ ದೇವರು ಒಪ್ಪಿಸಿಲ್ಲ ಅಂದಮೇಲೆ ನಾವು ಅದಕ್ಕೆ ತಲೆಕಡಿಸಿಕೊಳ್ಳುವುದು ಬೇಡ ಅನ್ನುವುದಕ್ಕೋಸ್ಕರ ಎಲ್ಲರಿಗೂ ಸುಖವಾಗಲಿ ಅಂತ ಸಾಮಾನ್ಯವಾಗಿ ಅಪೇಕ್ಷೆ ಪಡುವಂತಹ ಋಷಿಗಳು ದೇವತೆಗಳಿಗಿಂತಲೂ ಅಧಮರು ಎಂಬುದಾಗಿಯೇ ನಾವು ಅರ್ಥ ಅಂತ ತಿಳಿಸ್ತಾರೆ ಆತ್ಮನೋ ಭಜನೆ ಬುದ್ಧಿಂ ಉತ್ಪಾದ್ಯ ಫಲದಾಸ್ವರಾಹ ಆತ್ಮನಃ ಎಂಬ ಶಬ್ದಕ್ಕೆ ಎರಡರ್ಥ ಆತ್ಮನಃ ಪರಮಾತ್ಮನಃ ಭಗವಂತನ ಭಜನ ಆತ್ಮನಃ ಭಗವದ್ಭಕ್ತರಾದ ತಮ್ಮ ಭಜನೆ ಮಾಡುವಂತಹ ಬುದ್ಧಿಯನ್ನು ಕೂಡ ದೇವತೆಗಳು ಉತ್ತಮ ಜೀವರಿಗೆ ಕೊಡ್ತಾರೆ ನಿಕೃಷ್ಟಾನಂ ವಿಪರ್ಯಯ ಅಧಮರಾದ ಜೀವರಿಗೆ ತಮ್ಮ ದ್ರೋಹವನ್ನು ದೇವರ ದ್ರೋಹವನ್ನು ಮಾಡುವಂತೆ ಮಾಡುತ್ತಾರೆ ಮಧ್ಯಮರಿಗೆ ಮಧ್ಯವಾಗಿ ಅಂತೂ ಇಟ್ಟುಕೊಳ್ಬೇಕು ಶುಭಾಶುಭ ಫಲಾನಂತೂ ಕರ್ಮಣಂ ವಿಬುಧಾಸ್ತದ ಪ್ರವರ್ತಕಾ ಶುಭಾಶುಭ ಕರ್ಮಗಳಿಗೂ ಅವರೇ ಪ್ರವರ್ತಕರು ಯಥಾಯೋಗ್ಯಂ ಋಷಯ ಕರುಣ ಸದಾ ಸುಖಂ ಇಚ್ಛಂತ ಭೂತಾನ ಪ್ರಾಯೋ ದುಃಖಾಸಹಾನೃಣಾಂ ಜನರಿಗೆ ದುಃಖ ಆಗುವುದು ಪ್ರಾಯ ಅವರಿಗೆ ಸಹನೆ ಆಗೋದಿಲ್ಲ ಕಲಿ ಮೊದಲಾದ ಕೆಲವರಿಗೆ ದುಃಖ ಆದರೆ ಆಗಲಿ ಅಂತಂದರೂ ಇನ್ನುಳಿದವರಿಗೆ ದುಃಖವನ್ನು ಅವರ ಸಹನೆ ಮಾಡಲಿಕ್ಕಾಗೋದಿಲ್ಲ ಅನ್ನುವುದಕ್ಕಾಗಿ ಸುಖವನ್ನು ಬಯಸ್ತಾರೆ ತಥಾಪಿ ತೇಭ್ಯ ಪ್ರವರ ದೇವಾ ಹರೇ ಪ್ರಿಯ ಉದ್ದಾಮ ಸಂಹಿತೆಯಂ ಎಂಬುದಾಗಿ ಉದ್ದಾಮ ಸಂಹಿತ ಎಂಬ ಪ್ರಮಾಣವನ್ನು ಕೊಟ್ಟು ಆಚಾರ್ಯರು ಇದನ್ನು ಸಮರ್ಥನೆ ಮಾಡಿಕೊಡ್ತಾರೆ ಪಂಚರಾತ್ರಾದಿ ಆಗಮಗಳಲ್ಲಿ ಇರುವಂತಹ ಅನೇಕ ಸಂಹಿತೆಗಳು ಅವುಗಳನ್ನು ಆಚಾರ್ಯರು ಉದಾಹರಣೆ ಮಾಡಿ ವೇದಗಳ ಇತಿಹಾಸ ಪುರಾಣಗಳ ಅರ್ಥಗಳನ್ನು ನಿರ್ಣಯ ಮಾಡ್ತಾರೆ ಬೇರೆ ಬೇರೆ ಪುರಾಣಗಳ ವಚನವನ್ನು ಕೆಲವು ಸಂದರ್ಭಗಳಲ್ಲಿ ಕೊಟ್ಟು ನಿರ್ಣಯ ಮಾಡ್ತಾರೆ ಬ್ರಹ್ಮಂಸ್ ತಥಾಪಿ ಪೃಚ್ಛಾಮ ಧರ್ಮಾನ್ ಭಾಗವತಾಂತ್ಸವ ತಥಾಪಿ ಇಂತ ಯದ್ಯಪಿ ನಾನು ಕೇಳದೆ ನಮ್ಮಂಥವರ ಉದ್ಧಾರಕ್ಕಾಗಿ ನೀವೇ ಹೇಳ್ತೀರಿ ಅಂತನ್ನುವ ವಿಶ್ವಾಸ ನನಗುಂಟು ಆದರೂ ನಾನು ಪ್ರಶ್ನೆ ಕೇಳುತ್ತೇನೆ ನನ್ನ ಔತ್ಸುಕ್ಯ ಅದಕ್ಕೆ ಕಾರಣ ನೀವು ನನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ ಉಪದೇಶ ಮಾಡೋದಿಲ್ಲ ಅಂತ ತಾತ್ಪರ್ಯ ಅಲ್ಲ ನೀವು ಸಂಚಾರ ಮಾಡೋದೇ ಅದಕ್ಕಾಗಿ ಉಪದೇಶ ಮಾಡೇ ಮಾಡ್ತೀರಿ ಆದರೂ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ತರಹದ ಸಂಸಾರದಿಂದ ಉದ್ಧಾರ ಆಗಬೇಕಾದರೆ ಯಾವ ರೀತಿ ಮನುಷ್ಯ ಇರಬೇಕು ಅದನ್ನು ನೀವು ಉಪದೇಶ ಮಾಡಿ ಅಂತ ಶುಕಾಚಾರ್ಯರಂತಾರೆ ಈ ರೀತಿ ಪ್ರಶ್ನೆ ಕೇಳಿದಾಗ ನಾರದರಿಗೆ ಬಹಳ ಸಂತೋಷ ಆಗಿದೆ ಸಂಸಾರದ ಉದ್ಧಾರಕ್ಕೆ ದಾರಿಯೇನು ಅಂತ ಪ್ರಶ್ನೆ ಕೇಳಿದ ಕ್ಷಣಕ್ಕೆ ಆ ಭಗವಂತನ ಎಲ್ಲ ಗುಣಗಳು ಅವರ ಮನಸ್ಸಿನಲ್ಲಿ ಚಿಂತನೆಗೆ ಬಂದು ಬಹಳ ಹರ್ಷೋದ್ರಿಕ್ತರಾಗಿ ನಾರದರು ಉತ್ತರವನ್ನು ನೀಡುತ್ತಾರೆ ಸಮ್ಯಗೇ ತದ್ ಭವತಾ ಸತ್ವದರ್ಶಭ ಯಾವ ರೀತಿ ನಾವು ವರ್ತನೆ ಮಾಡಿದರೆ ಸಂಸಾರದಿಂದ ಉದ್ಧಾರವಾಗತ್ತೆ ಇದರ ಅರ್ಥ ಭಾಗವತ ಧರ್ಮಗಳನ್ನು ನಾವು ಪರಿಪಾಲನೆ ಮಾಡಿದರೆ ಮಾತ್ರ ಸಂಸಾರದ ಪರಿಹಾರ ನಮಗಾಗೋದು ಭಾಗವತ ಧರ್ಮಗಳನ್ನೇ ಭಗವಂತನ ಪ್ರೀತಿಗಾಗಿ ಉಪದೇಶ ಮಾಡಿ ಅಂತ ನೀನು ಪ್ರಶ್ನೆ ಕೇಳಿದಂತೆ ಆಯಿತು ಇದು ಬಹಳ ದೊಡ್ಡದಾದ ಪ್ರಶ್ನೆ ಇದರಿಂದ ನಿನಗೆ ಮಾತ್ರ ಅಲ್ಲ ಸಕಲ ಜಗತ್ತಿಗೇನೆ ಇದರಿಂದ ಹಿತವಾಗುವುದಿದೆ ಅದನ್ನು ಹೇಳುತ್ತೇನೆ ಕೇಳು ಅಂತಾರೆ ಶುತೋ ಅನುಪಟಿತೋ ಧ್ಯಾತ ಆಧೃತೋವ ಅನುಮೋದಿ ಸದ್ಯಪುನಾ ಸದ್ಧರ್ಮ ದೇವವಿಶ್ವದ್ರುಹೋಪಿ ತ್ವಯಾ ಪರಮಕಲ್ಯಾಣ ಪುಣ್ಯಶ್ರವಣಕೀರ್ತನ ಸ್ಮರಿತೋ ಭಗವಾನದ್ಯ ದೇವೋ ನಾರಾಯಣೋ ಮಮ ಈ ಭಾಗವತ ಧರ್ಮ ಎಂಥಾದ್ದು ಇದರ ಶ್ರವಣ ಮಾಡಿದರೂ ಸರಿ ಗ್ರಂಥದ ವಾಕ್ಯಗಳನ್ನು ಇಟ್ಟುಕೊಂಡು ವಿಶೇಷವಾಗಿ ಪಠಣ ಮಾಡಿದರೂ ಸರಿ ಧ್ಯಾನ ಮಾಡಿದರೂ ಸರಿ ಇದರ ಬಗ್ಗೆ ಒಂದು ಆದರವನ್ನು ಗೌರವವನ್ನು ತಾಳಿದರೂ ಸರಿ ಇನ್ನೊಬ್ಬರು ಮಾಡುವಾಗ ಅದಕ್ಕೆ ನೀವು ಮಾಡಿ ಅಪ್ಪ ನಮ್ಮಿಂದ ಆಗೋದಿಲ್ಲ ನಾವು ಆ ಅಯೋಗ್ಯರು ನೀವಾದರೂ ಮಾಡಿ ಇಂಥ ಮಾಡುವವರಿಗೆ ಅನುಮೋದನೆ ಮಾಡಿದರೂ ಸರಿ ಯಾವ ರೀತಿಯಿಂದ ಈ ಭಾಗವತ ಧರ್ಮದ ಸೇವೆಯನ್ನು ನಾವು ಮಾಡಿದರೂ ಆ ಭಾಗವತ ಧರ್ಮ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತೆ ತಿಳಿದುಕೊಳ್ಳಿ ಭಾಗವತ ಧರ್ಮದ ಮಹತ್ವ ಏನು ಅಂತ ಏನು ಭಾಗವತ ಧರ್ಮಗಳು ಅಂತ ಮುಂದೆ ಹೇಳುವವರಿದ್ದಾರೆ ಆದರೆ ಆ ಎಲ್ಲ ಭಾಗವತ ಧರ್ಮಗಳನ್ನು ಹೀಗೆ ಇವೆ ಅಂತ ನಾವು ಕೇಳಿ ತಿಳಿದರೂ ಸಾಕು ನಮ್ಮ ಪಾಪಗಳ ಪರಿಹಾರ ಆಗ್ತದೆ ಅದನ್ನು ಅಧ್ಯಯನ ಮಾಡಿದರೂ ಸರಿ ಚಿಂತನೆ ಮಾಡಿದರೂ ಸರಿ ಅನುಷ್ಠಾನ ಮಾಡಿದರಂತೂ ಮುಗದೆ ಹೋಯಿತು ಇನ್ನೊಬ್ಬರು ಮಾಡುವುದಕ್ಕೆ ಪ್ರೋತ್ಸಾಹ ನೀಡಿದರೂ ನಮ್ಮ ಎಲ್ಲ ಪಾಪಗಳ ಪರಿಹಾರವಾಗ್ತದೆ ನಾವು ಪವಿತ್ರರಾಗ್ತೇವೆ ಅಂತಹ ಭಾಗವತ ಧರ್ಮಗಳ ಬಗ್ಗೆ ಭಗವಂತನ ಬಗ್ಗೆ ನೀನು ಪ್ರಶ್ನೆಯನ್ನು ಕೇಳಿದ್ದು ಬಹಳ ಸಂತೋಷ ಎಂಬುದಾಗಿ ಹೇಳ್ತಾ ಈ ವಿಷಯದಲ್ಲಿ ನಿಮಿರಾಜನಿಗೂ ಋಷಭ ನಾಮಕ ಪರಮಾತ್ಮನ ಮಕ್ಕಳಾದಂತಹ ಜಯಂತೇಯರು ಅಂತ ಜಯಂತಿ ಮಹಾಲಕ್ಷ್ಮಿಯ ಅವತಾರ ಋಷಭನಾಮಕ ಪರಮಾತ್ಮನ ಮಡದಿ ಋಷಭನಾಮಕ ಪರಮಾತ್ಮನಿಂದ ಜಯಂತಿಯಲ್ಲಿ ಅವತಾರ ಮಾಡಿದ ಆರ್ಷಭರು ಅಥವಾ ಜಯಂತೇಯರು ಅವರ ಉಪದೇಶವನ್ನು ನಾನು ನಿನಗೆ ತಿಳಿಸ್ತೇನೆ ದೊಡ್ಡವರ ಮಾತಿನಲ್ಲಿ ಇದನ್ನ ಹೇಳುತ್ತೇನೆ ತಿಳಿ ಅಂತ ಪ್ರಿಯವ್ರತ ರಾಜ ಅವನಿಗೆ ಆಗ್ನಿಧ್ರ ಅಂತ ಅವನ ಮಗ ನಾಭಿ ನಾಭಿಯ ಮಗನೇ ಋಷಭ ಋಷಭನ ಮಕ್ಕಳು ಇವರೆಲ್ಲ ನೂರು ಜನ ಮಕ್ಕಳು ಅದರಲ್ಲಿ ಎಂಬತ್ತೊಂದು ಜನ ಅವರೆಲ್ಲರೂ ಬ್ರಾಹ್ಮಣರಾಗಿದ್ದಾರೆ ಇನ್ನೂ ಒಂಬತ್ತು ಜನ ವಿಶೇಷವಾಗಿ ಈ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಊರ್ಧ್ವರೇತಸ್ಕರಾಗಿ ವಿರಕ್ತರಾಗಿ ಕೇವಲ ತತ್ವಗಳನ್ನು ಸಜ್ಜನರಿಗೆ ಉಪದೇಶ ಮಾಡ್ತಾ ರಾಜ್ಯದ ಆಶೆಯಿಲ್ಲದೆ ಅವರು ಸಂಚಾರ ಮಾಡ್ತಾ ಇದ್ದಾರೆ ಅಂಥವರು ಒಂದು ಸಲ ನಿಮಿರ ಜನ ಯಜ್ಞಕ್ಕೆ ಬಂದಿದ್ದಾರಂತೆ ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದೃಮ ದ್ರುಮಿಲ ಚಮಸ ಕರಭಾಜನ ಅಂತನ್ನುವ ಶ್ರೇಷ್ಠರಾದ ಒಂಬತ್ತು ಜನ ಋಷಿಗಳು ಭಗವಂತನ ಮಕ್ಕಳು ನೇರವಾಗಿ ಋಷಭನಾಮಕ ಪರಮಾತ್ಮನಿಂದ ಉಪದೇಶ ಪಡೆದವರು ಅಂಥವರು ಜಗತ್ತಿನಲ್ಲಿ ಸಜ್ಜನರಿಗೆ ತತ್ವೋಪದೇಶ ಮಾಡುವುದಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ ಎಂತಹ ದೊಡ್ಡ ಭಾಗ್ಯ ನೋಡಿ ನೇರವಾಗಿ ದೇವರಿಂದ ತಿಳಿದು ಬಂದು ದೇವರ ಬಗ್ಗೆ ಹೇಳುವ ಋಷಿಗಳು ಉಪದೇಶಕ್ಕಾಗಿ ದೊರಕಿದ್ದು ಅವತ್ತಿನ ಜನರ ಅಹೋಭಾಗ್ಯ ಅವರು ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಹೇಗೆ ೇತೇ ಭಗವದ್ರೂಪಂ ವಿಶ್ವಂ ಸದಸದಾತ್ಮಕಂ ಆತ್ಮನೋ ವ್ಯತಿರೇಕೇಣ ಪಶ್ಯಂತೋ ವ್ಯಚರನ್ ಮಹೀಂ ಬಹಳ ಸುಂದರವಾದ ಮಾತಿದೆ ಎಲ್ಲ ಮಕ್ಕಳನ್ನು ಕೂಡಿಸಿಕೊಂಡು ಋಷಭನಾಮಕ ಪರಮಾತ್ಮ ಉಪದೇಶ ಮಾಡಿದ್ದೇನು ಅಂದರೆ ವಿವಿಕ್ತ ದೃಷ್ಟಿಸ್ತುತಾರ್ಹಣಮ್ಮೆ ಅಂತ ಜೀವಬ್ರಹ್ಮರಲ್ಲಿ ಭೇದವನ್ನು ತಿಳಿಯುವುದುಂಟಲ್ಲ ಇದೇ ನಿಜವಾದ ನನ್ನ ಪೂಜೆ ಜೀವರಿಗಿಂತಲೂ ನಾನು ವಿಲಕ್ಷಣ ಎಲ್ಲ ಜಡಪದಾರ್ಥಗಳಿಗಿಂತಲೂ ನಾನು ವಿವ ವಿಲಕ್ಷಣ ಎಂಬುದಾಗಿ ನನ್ನನ್ನು ತಿಳಿಯುವುದೇ ನನ್ನ ಪೂಜೆ ಅಂತ ಸರ್ವಾ ಮಧ್ಯಷ್ಣತೆಯ ಭವ್ರಿ ಚರಾಣಿ ಭೂತಾನ ಸುತಧ್ರುವಿ ಸಂಭಾವಿತವ್ಯಾ ಪದೇ ಪದೇ ವೋ ವಿವಿಕ್ತೃಷ್ಟಿ ಸದಣ ಮೇ ಚೇತನಾಚೇತನಾತ್ಮಕವಾದ ಸಮಸ್ತ ಪ್ರಪಂಚ ಪರಸ್ಪರ ಭಿನ್ನವಾಗಿದೆ ಎಲ್ಲದರಿಂದಲೂ ನಾನು ಭಿನ್ನ ವಿಲಕ್ಷಣ ಅಂತ ನನ್ನನ್ನು ತಿಳಿದು ಸರ್ವೋತ್ತಮ ಅಂತ ಭಜಿಸಿ ಇದೇ ನೀವು ಮಾಡುವ ನನ್ನ ಪೂಜೆ ಅಂತ ಮಕ್ಕಳೆಲ್ಲರನ್ನು ಕೂಡಿಸಿಕೊಂಡು ತಂದೆ ದೇವರು ಸ್ವತಃ ಉಪದೇಶ ಮಾಡಿದ್ದು ಆ ಉಪದೇಶಕ್ಕೆ ತಕ್ಕಂತೆ ಅವರು ಚಿಂತನವನ್ನು ಮಾಡ್ತಾ ಸಂಚಾರ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ ನೋಡಿ ತಯೇ ಇದು ಐದನೇ ಸ್ಕಂಧದಲ್ಲಿ ಬಂದ ಮಾತು ಅದಕ್ಕೆ ಹೊಂದುವಂತೆ ಹನ್ನೊಂದನೇ ಸ್ಕಂಧ ಹೇಳ್ತದೆ ಏತೆ ಭಗವದ್ರೂಪಂ ವಿಶ್ವಂ ಸದಸದಾತ್ಮಕಂ ಈ ಜ್ಞಾನಿಗಳು ಸದಸದಾತ್ಮಕವಾದ ಕಾರ್ಯಕಾರಣಾತ್ಮಕವಾದ ಈ ಸಮಸ್ತವಾದ ಪ್ರಪಂಚ ಇದು ಭಗವಂತನ ರೂಪ ಅಧಿಷ್ಠಾನ ದೇವರ ಪ್ರತಿಮೆಯಿದ್ದಂತೆ ದೇವರೇ ಅಲ್ಲ ಆತ್ಮನೋ ವ್ಯತಿರೇಕೇಣ ಪರಮಾತ್ಮನ ಪ್ರತಿಮೆಯಂತೆ ಇರುವ ಈ ಪ್ರಪಂಚವನ್ನು ಭಗವಂತನಿಂದ ಅತ್ಯಂತ ಭಿನ್ನ ಎಂಬುದಾಗಿ ತಿಳಿಯುತ್ತಾ ಇದೇ ಒಂದು ದೇವರ ಪೂಜೆ ಎಂಬುದಾಗಿ ಭಾವಿಸಿ ಪಶ್ಯಂತಹ ಅಂತರಣೀತಣಿಚ ದರ್ಶಯಂತಹ ಪರಮಾತ್ಮನಿಂದ ಈ ಜಗತ್ತು ಅತ್ಯಂತ ವಿಲಕ್ಷಣ ಅಂತ ಜನರಿಗೂ ತಿಳಿಸ್ತಾ ಬೋಧನೆ ಮಾಡ್ತಾ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಅಥವಾ ತಯೇತೇ ಭಗವದ್ರೂಪಂ ವಿಶ್ವಂ ಸದಸದಾತ್ಮಕಂ ಭಗವದ್ರೂಪಂ ಅಂದರೆ ಪರಮಾತ್ಮನ ಪ್ರತಿಮೆಯಲ್ಲ ಪರಮಾತ್ಮನ ಸಾಕ್ಷಾತ್ ಸ್ವರೂಪ ಸಚ್ಚಿದಾನಂದ ರೂಪ ಸದಸದಾತ್ಮಕಂ ವ್ಯಕ್ತ ಅವ್ಯಕ್ತಾತ್ಮಕವಾದ ವ್ಯಕ್ತಾವ್ಯಕ್ತ ಪ್ರಪಂಚದಲ್ಲಿ ಅಂತರ್ಯಾಮಿಯಾದ ಭಗವಂತನ ಏನು ರೂಪ ಇದೆ ಆ ಸಮಸ್ತವಾದ ಭಗವಂತನ ರೂಪಗಳನ್ನು ಆತ್ಮನೋ ವ್ಯತಿರೇಕೇಣ ಜೀವರಿಂದ ಭಿನ್ನ ಎಂಬುದಾಗಿಯೂ ತಿಳಿದು ಜನರಿಗೆ ತಿಳಿಸ್ತಾ ಅವರು ಸಂಚಾರ ಮಾಡ್ತಾ ಇದ್ರು ಎಂಬುದಾಗಿ ಹೀಗೂ ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ತಾರೆ ಅಥವಾ ಈ ಸಮಸ್ತವಾದ ಜಗತ್ತನ್ನು ಆತ್ಮನೋ ವ್ಯತಿರೇಕೇಣ ಜೀವರಿಂದ ಭಿನ್ನ ಅಂತ ಜಗತ್ತನ್ನೂ ಜೀವರಿಂದ ಭಿನ್ನ ಅಂತ ತಿಳಿದರು ದೇವರನ್ನೂ ಜೀವರಿಂದ ಭಿನ್ನ ಅಂತ ತಿಳಿದರು ಈ ರೀತಿ ಪರಸ್ಪರವಾಗಿ ಜೀವ ಜೀವರಲ್ಲಿ ಜೀವ ಜಗತ್ತಿನಲ್ಲಿ ಭೇದವನ್ನು ತಿಳಿದು ತಿಳಿಸ್ತಾ ಅವರು ಸಂಚಾರ ಮಾಡ್ತಾ ಇದ್ರು ಅಂತ ಅನೇಕ ರೀತಿಯಿಂದ ವಿಜಯಧ್ವಜತೀರ್ಥರು ವ್ಯಾಖ್ಯಾನ ಮಾಡಿ ತಿಳಿಸ್ತಾರೆ ಇವರಲ್ಲಿರುವ ಒಂದು ವೈಶಿಷ್ಟ್ಯ ಅಂದರೆ ಎಲ್ಲಿ ಹೋಗಬೇಕು ಅಂತ ಬಯಸ್ತಿದ್ರೋ ಅಲ್ಲಿ ಹೋಗಬಹುದಾಗಿತ್ತು ಇವರು ಭೂಮಿಯಲ್ಲಿ ಮಾತ್ರ ಸಂಚಾರ ಮಾಡುವ ಅವಶ್ಯಕತೆ ಇವರಿಗಿರಲಿಲ್ಲ ಸ್ವರ ಸಿದ್ಧ ಸಾಧ್ಯ ಗಂಧರ್ವ ಯಕ್ಷ ನರ ಕಿನ್ನರ ನಾಗ ಲೋಕಾನ್ ಯಾವ ಲೋಕಕ್ಕೆ ಬೇಕಾದರೆ ಇವರು ಹೋಗಬಹುದಾಗಿತ್ತು ವಿದ್ಯಾಧರರ ಲೋಕಕ್ಕೆ ಗೋಲೋಕಕ್ಕೆ ಎಲ್ಲಿಯಾದರೂ ಸಂಚಾರ ಮಾಡಬಹುದು ಅಂತಹ ಮಹಾ ಸಾಮರ್ಥ್ಯ ತಏಕದಾ ನಿಮಿ ಸತ್ರ ಉಪ ನಿಮಿರಾಜನ ಯಜ್ಞಕ್ಕೆ ಒಂದು ಸಲ ಬರ್ತಾರೆ ಯಾಕೆ ಇವರಿಗೆ ಆಮಂತ್ರಣ ಕೊಟ್ಟಿರಲಿಲ್ಲ ಎದೃಚ್ಛಯ ಎದುರುಚ್ಛಾತು ತದಿಚ್ಛಾ ದೇವರ ಇಚ್ಛೆ ದೇವರ ಪ್ರೇರಣೆಯಾಯಿತು ಬಂದು ಬಿಟ್ಟಿದ್ದಾರೆ ಮುಗಿದೋಯ್ತು ನೋಡಿ ಆಗಿನ ಕಾಲದ ರಾಜರ ಭಾಗ್ಯ ಎಂಥದ್ದು ಇಂತಹ ಮಹಾಜ್ಞಾನಿಗಳು ಕರಿಸಿಕೊಳ್ಳದೆ ತಮ್ಮಷ್ಟಕ್ಕೆ ತಾವೇ ಬಂದು ಇವನು ಜ್ಞಾನಾಧಿಕಾರಿಯಾಗಿದ್ದಾನೆ ಇವನಿಗೆ ಉಪದೇಶ ಮಾಡಬೇಕು ಇದು ಭಗವತ್ ಸಂಕಲ್ಪ ಅನ್ನುವ ಒಂದೇ ಕಾರಣಕ್ಕಾಗಿ ಬಂದಿದ್ದಾರೆ ಬಂದಾಕ್ಷಣಕ್ಕೆ ಯಜ್ಞ ನಡೆದಿದೆ ಋತ್ವಿಜರು ನಿಮಿ ರಾಜ ಮಾತ್ರ ಅಲ್ಲ ಅಲ್ಲಿ ಇರುವ ಅಗ್ನಿಗಳೂ ಕೂಡ ಎದ್ದು ಸ್ವಾಗತ ಮಾಡಿವೆಯಂತೆ ಇವರನ್ನು ವಿಧೇಹ ಯಜಮಾನ ಅಗ್ನಯಃ ವಿಪ್ರಾಹ ಸರ್ವೇವ ಉಪತಸ್ಥಿರೆ ಎಲ್ಲರೂ ಇವರನ್ನು ಸ್ತುತಿಸಿ ಸ್ವಾಗತಿಸಿದ್ದಾರೆ ಅವರೆಲ್ಲರನ್ನೂ ಕೂಡುವಂತೆ ಹೇಳಿ ನಂತರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ನಿಮಿರಾಜ ಮೊನ್ನೆ ಭಗವತ ಸಾಕ್ಷಾತ್ ಪಾರ್ಶದಾನ್ವೋ ಮಧುದ್ವಿಷಃ ವಿಷ್ಣೋರ್ಭೂತಾನಿ ಲೋಕಾನು ಪಾವನಾಯ ಚರಂತಿ ತಾವೆಲ್ಲ ಭಗವಂತನ ಭಕ್ತರು ಸೇವಕರು ಅಂತ ನಾನು ತಿಳಿದಿದ್ದೇನೆ ತಮ್ಮಂಥವರು ನಮ್ಮ ಉದ್ಧಾರಕ್ಕಾಗಿ ಸಂಚಾರ ಮಾಡ್ತಾ ಇದ್ದೀರಿ ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಬನ್ನೇ ವೈಕುಂಠ ಪ್ರಿಯ ದರ್ಶನಂ ಮಾನವ ಜನ್ಮ ಬರೋದೇ ಬಹಳ ದುರ್ಲಭ ಅದರಲ್ಲಿಯೂ ಅಂತಹ ಮಾನವ ಜನ್ಮ ಬಂದಾಗಲೂ ಈ ತರಹದ ವೈಕುಂಠಪ್ರಿಯರಾದ ಭಗವದ್ಭಕ್ತರಾದ ಸಜ್ಜನರ ದರ್ಶನ ಅವರ ಉಪದೇಶವನ್ನು ಪಡೆಯುವ ಸೌ ಭಾಗ್ಯ ದುರ್ಲಭ ನಾನೇನೋ ಯಜ್ಞೆ ಮಾಡ್ತಾಯಿದ್ದೆ ಎಷ್ಟು ಜನ್ಮಗಳ ಪುಣ್ಯವೋ ಈ ಯಜ್ಞೆಯಾಗಾದಿಗಳನ್ನು ಮಾಡಿದ್ದರ ಫಲವೋ ನಮ್ಮೆಲ್ಲರ ಹಿರಿಯರ ಅನುಗ್ರಹವೋ ನಿಮ್ಮಂತಹ ಜ್ಞಾನಿಗಳ ದರ್ಶನ ನನಗಾಗಿದೆ ಅದಕ್ಕಾಗಿ ಸರಿಯಾದ ತತ್ವಗಳನ್ನು ನಮಗೆ ಉಪದೇಶ ಮಾಡಿ ಅಂತ ಕೇಳ್ತಾರೆ ಹಾಳು ಹರಟೆ ಹೊಡೆಯಲಿಲ್ಲ ಅವರು ಬಹಳ ಹೊತ್ತು ಇರುವುದೂ ಇಲ್ಲ ಅಂತ ಗೊತ್ತು ಬಂದಾಕ್ಷಣಕ್ಕೆ ಆದರ ಉಪಚಾರಗಳನ್ನು ಮಾಡಿದ್ದೇ ತಡ ಪ್ರಶ್ನೆಗಳನ್ನು ಮಾಡ್ತಾ ಅತ ಆತ್ಯಿಕಂ ಕ್ಷೇಮಂ ಪೃಚ್ಛಾಮೋವತೋ ನಘಾಹ ಸಂಸಾರಿ ಕ್ಷಣಾರ್ಧೋಪಿ ಸತ್ಸಂಗ ಶೇವಧಿರಣೃಂ ನೆನೆ ದಿವಸ ಸಾಯಂಕಾಲ ಉಪನ್ಯಾಸದಲ್ಲಿ ಕೇಳಿದಿರಿ ಒಬ್ಬ ವ್ಯಕ್ತಿ ದೊಡ್ಡವನಾಗುವುದು ಹೇಗೆ ಸ್ವಲ್ಪೇ ಹೊತ್ತಿನಲ್ಲಿ ಯಾವ ವ್ಯಕ್ತಿ ತನ್ನ ವ್ಯಕ್ತಿತ್ವದ ಪರಿಣಾಮ ಇನ್ನೊಬ್ಬರ ಮೇಲೆ ಆಗುವಂತೆ ಮಾಡ್ತಾನೋ ಅವನು ಬಹಳ ದೊಡ್ಡವನು ಅಂತ ಸಾತ್ವಿಕ ಪರಿಣಾಮವನ್ನು ಮಾಡುವ ವ್ಯಕ್ತಿ ಕ್ಷಣಾರ್ಧೋಪಿ ಸತ್ಸಂಗ ಶೇವಧಿರ್ನೃಣಾಂ ಒಂದು ಅರ್ಧಕ್ಷಣ ದೊಡ್ಡವರ ಸಂಘವಾದರೂ ಅದು ಮಹಾ ಸುಖಕ್ಕೆ ಸಾಧನವಾಗ್ತದೆ ತಮ್ಮಂತಹ ಭಗವದ್ಭಕ್ತರ ಸಂಘವಾದದ್ದರಿಂದ ತಮಗೆ ನಾವು ಪ್ರಶ್ನೆಯನ್ನು ಮಾಡುತ್ತೇವೆ ಉತ್ತರವನ್ನು ನೀಡಬೇಕು ಅಂತ ಕೇಳುತ್ತಾರೆ ಭಾಗವತ ಧರ್ಮಗಳ ಬಗ್ಗೆ ಉಪದೇಶವನ್ನು ಮಾಡಿ ಅಂತ ಆಗ ಕವಿ ವಿಚಿತ್ರ ಅಂದರೆ ನೀವು ಪ್ರಶ್ ಉತ್ತರ ಹೇಳಿ ನೀವು ಹೇಳಿ ಇಂಥ ಒಬ್ಬರನ್ನು ಬಟ್ಟು ಮಾಡಿ ಅವನು ಕೇಳಿಲ್ಲ ತಾವೆಲ್ಲ ಭಗವದ್ಭಕ್ತರು ಒಂಬತ್ತು ಜನ ಬಂದಿದ್ದೀರಿ ತಮಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅಂತ ಪ್ರಶ್ನೆಗಳನ್ನು ಒಂದೊಂದಾಗಿ ಮುಂದಿಡ್ತಾ ಹೋಗ್ತಾನೆ ಆದರೆ ಇವರು ತಮ್ಮಲ್ಲಿಯೇ ಒಂದು ತರಹದ ಅಂಡರ್ಸ್ಟ್ಯಾಂಡಿಂಗ್ ಇಟ್ಟುಕೊಂಡು ಒಬ್ಬೊಬ್ಬರು ಉತ್ತರವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಸೇರಿ ಗಲಾಟೆ ಮಾಡಿ ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ಕೇಳಿದ್ದು ಸಾಂಘಿಕವಾಗಿ ಸಾಮೂಹಿಕವಾಗಿ ಆದರೆ ಒಬ್ಬೊಬ್ಬರು ಆ ತರಹದ ಒಂದು ಅವರಲ್ಲಿ ವೈಚಾರಿಕವಾದಂತಹ ಸಾಮ್ಯ ಇರೋಣದರಿಂದ ಒಂದೊಂದು ಪ್ರಶ್ನೆಗೆ ತಾವೇ ಒಬ್ಬೊಬ್ಬರು ಕ್ರಮವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಕವಿರುವಾಜ್ ಕೇಳಿದ ಪ್ರಶ್ನೆ ಏನು ಧರ್ಮಾನ್ ಭಾಗವತಾನ್ ಬ್ರೂತ ಯದಿನ ಶ್ರೊತೆಯೇ ಕ್ಷಮಂ ಯೈ ಪ್ರಸನ್ನ ಪ್ರಪನ್ನಾಯ ದಾಸ್ಯತ್ಯಾತ್ಮ ನಮ ಪ್ಯಜಃ ಭಗವಂತನ ಪ್ರೀತಿಯನ್ನು ಉಂಟು ಮಾಡುವ ಧರ್ಮಗಳನ್ನು ನಮಗೆ ಹೇಳಿ ಯಾವ ಧರ್ಮಗಳನ್ನು ಅನುಷ್ಠಾನ ಮಾಡಿದಾಗ ಭಗವಂತ ನಮ್ಮನ್ನು ಸ್ವೀಕರಿಸಿ ಅಥವಾ ತನ್ನನ್ನೇ ತಾನು ನಮಗೆ ಕೊಡತಾನೆ ಅಂತಹ ಭಾಗವತ ಧರ್ಮಗಳನ್ನು ನಮಗೆ ಹೇಳಿ ಅಂತ ಅದಕ್ಕೆ ಅವರು ಉಪದೇಶ ಮಾಡ್ತಾರೆ ಮನ್ನೇ ಕುತಯಮಚ್ಯು ತಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನಬು ರಸದಾತ್ಮಭಾವತ್ ಸರ್ವಾತ್ಮನಾತ್ರ ನಿವರ್ತತೆ ಭೀ ಯಾವ ತರಹದ ಭಯವಿಲ್ಲದೇ ಇರುವ ಭಯವನ್ನು ಪರಿಹಾರ ಮಾಡುವ ಒಂದು ದೊಡ್ಡ ಉಪಾಯ ಅಂದರೆ ಭಗವಂತನ ಪಾದಗಳ ಉಪಾಸನೆ ಇದಕ್ಕೆ ಯಾವ ಯಾವ ಭಯಗಳೂ ಇಲ್ಲ ಎಲ್ಲಿಯೂ ಭಯಗಳು ಹರಿಯ ಭಕುತರಿಗೆ ಇಲ್ಲ ಯಾವುದೇ ತರಹದ ಭಯ ಭಗವಂತನ ಪಾದದ ಸೇವೆಯನ್ನು ಮಾಡುವ ವ್ಯಕ್ತಿಗೆ ಇಲ್ಲ ದೇವರ ಪಾದಗಳನ್ನೇ ನಂಬಿದಂತಹ ವ್ಯಕ್ತಿಗೆ ಭಯ ಇಲ್ಲ ಹಣವನ್ನು ಬಂಗಾರವನ್ನು ಬೆಳ್ಳಿಯನ್ನು ಆಸ್ತಿಯನ್ನು ಅಧಿಕಾರವನ್ನು ಬಹಳ ದೊಡ್ಡದು ಅಂತೂ ತಿಳಿದವರಿಗೆ ನೂರೆಂಟು ಭಯ ಅವುಗಳು ಸಿಗದೇ ಇದ್ದಾಗ ಚಿಂತೆ ಸಿಕ್ಕ ಮೇಲೆ ಉಳಿಸಿಕೊಳ್ಳುವ ಭಯ ನಾನಾ ರೀತಿಯ ಕಾಟಗಳು ಅವರ ಮನಸ್ಸಿನಲ್ಲಿ ಉಂಟು ದೇವರ ಪಾದವೇ ಗತಿಯಿಂದ ನಂಬಿ ಪಾದವನ್ನು ಸ್ಮರಣ ಮಾಡುವವನಿಗೆ ಎಂದು ಯಾರಿಂದಲೂ ಭಯ ಇಲ್ಲ ಅದನ್ನೇ ಚಿಂತನ ಮಾಡಬೇಕು ಏವೈ ಭಗವತಾ ಪ್ರೋಕ್ತಃ ಉಪಾಯ ಹ್ಯಾತ್ಮಲಬ್ಧಯೇ ಅಂಜಃ ಪೂಂಸಾಂ ವಿಶಾಂ ವಿದ್ಧಿ ಪರಮಾತ್ಮ ಯಾವುದನ್ನು ತನ್ನ ಪ್ರಾಪ್ತಿಗಾಗಿ ಉಪದೇಶ ಮಾಡಿದ್ದಾನೆ ಅದೇ ಮುಖ್ಯವಾದ ಭಾಗವತ ಧರ್ಮಗಳು ಎಂಬುದಾಗಿ ತಿಳಿಯಿರಿ ಆ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿದರೆ ಯಾನಾಸ್ಥಾಯ ನರೋ ಜಾಜನ್ ನ ಪ್ರಮದ್ಯೇತ ಕರಿಹಿಚಿತ ಧಾವನ್ ಉನ್ಮೀಲ್ಯವಾ ನೇತ್ರೇ ನ ಸ್ಖಲೇತ್ ನ ಪತೇ ದಿಹ ಯಾವ ಭಾಗವತ ಧರ್ಮಗಳನ್ನು ನಾವು ಪರಿಪಾಲನೆ ಮಾಡಿದರೆ ಎಂದಿಗೂ ಪ್ರಮಾದ ನಮ್ಮಲ್ಲಿ ಉಂಟಾಗೋದಿಲ್ಲ ಶಾಸ್ತ್ರದಲ್ಲಿ ಹೇಳಿದ ಕ್ರಮಕ್ಕೆ ವಿರುದ್ಧವಾದ ರೀತಿಯಲ್ಲಿ ವರ್ತನೆ ಮಾಡುವ ಪ್ರಸಂಗವೇ ನಮಗೆ ಬರೋದಿಲ್ಲ ಆ ರೀತಿ ನಮಗೆ ಒಂದು ವಿಶಿಷ್ಟವಾದ ಯೋಗ್ಯತೆ ಭಾಗವತ ಧರ್ಮಗಳನ್ನು ಪರಿಪಾಲನೆ ಮಾಡುವುದರಿಂದ ಬರ್ತದೆ ಈ ಭಾಗವತ ಧರ್ಮ ಮಾರ್ಗದಲ್ಲಿ ಪರಿಪಾಲನೆಯ ಮಾರ್ಗದಲ್ಲಿ ನಾವು ಕಣ್ಣು ಮುಚ್ಚಿದರೂ ಸರಿ ತೆರೆದರೂ ಸರಿ ಉನ್ಮಿಲ್ಯವ ನಿಮಿಲ್ಯವ ಕಣ್ಣು ಮುಚ್ಚಿದರೂ ತೆರೆದರೂ ಓಡಿದರೂ ನಾವು ಎಲ್ಲಿಯೂ ಬೀಳೋದಿಲ್ಲ ಎಲ್ಲಿಯೂ ಅಡ್ಡದಾರಿಗೆ ಹೋಗೋದಿಲ್ಲ ಅಂತಹ ರಾಜಮಾರ್ಗ ಇತ್ತು ಈ ಭಾಗವತ ಧರ್ಮದ ಪರಿಪಾಲನೆ ಎಷ್ಟು ಶ್ರೇಷ್ಠವಾದದ್ದು ಅಂದರೆ ಇದು ದೊಡ್ಡದಾದ ರಾಜಮಾರ್ಗ ಇದ್ದಂತೆ ಕಾಯನ ವಾಚಾ ಮನಸೇಂದ್ರಿಯರುವ ಬುದ್ಧ್ಯಾತ್ಮನಾಸೃತಸ್ವಭಾವಂ ಕರೋತಿ ಯದ್ಯತ್ ಸಕಲಂಪರಸ್ಮೈ ನಾರಾಯಣ ಎೇತಿ ಭಗವಂತನ ಪ್ರೀತಿಗಾಗಿ ಭಗವಂತನಿಂದ ವೇದ ಉಪನಿಷತ್ತು ಹಾಗೂ ಇತಿಹಾಸ ಪುರಾಣಗಳಲ್ಲಿ ಆದಿಷ್ಟವಾದ ಧರ್ಮಗಳನ್ನು ಪರಿಪಾಲನೆ ಮಾಡಬೇಕು ಅನ್ನುವುದು ಎಷ್ಟೋ ಅಗತ್ಯವೋ ಅಷ್ಟೇ ಮಾಡಿದ ಕರ್ಮಗಳ ಫಲ ನಮಗೆ ದಕ್ಕಬೇಕಾದರೆ ಅವುಗಳ ಸಮರ್ಪಣೆ ಮಾಡಬೇಕಾರದ್ದು ಅಷ್ಟೇ ಅಗತ್ಯ ಇಲ್ಲದೇ ಇದ್ದರೆ ಮಾಡಿದಂತಹ ಕರ್ಮಗಳೆಲ್ಲ ವ್ಯರ್ಥವಾಗಿ ಹೋಗ್ತು ದೇಹದಿಂದ ಮಾತಿನಿಂದ ಮನಸ್ಸು ಹಾಗೂ ಇನ್ನಿತರ ಇಂದ್ರಿಯಗಳಿಂದ ಏನೆಲ್ಲ ಕರ್ಮಗಳನ್ನು ನಾವು ಮಾಡಿರ್ತೇವೋ ಅದೆಲ್ಲವೂ ಕೂಡ ಬುದ್ಧಿ ಅಥವಾ ಸ್ವರೂಪ ನನ್ನನ್ನು ಯೋಗ್ಯತೆಗೆ ತಕ್ಕಂತೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಆತ್ಮ ಇವುಗಳೆಲ್ಲದರ ಮೂಲಕವಾಗಿ ನಾನು ಮಾಡಿದ ಸಕಲ ಕರ್ಮಗಳು ಕೂಡ ನಾನು ಸ್ವತಂತ್ರವಾಗಿ ಮಾಡಿದ್ದಲ್ಲ ದೇವರೇ ನನ್ನ ಯೋಗ್ಯತೆಗೆ ಅನುಗುಣವಾಗಿ ಅಂತರ್ಯಾಮಿಯಾಗಿ ವಾಯುದೇವರು ತತ್ವಾಭಿಮಾನಿಗಳ ದ್ವಾರ ನನ್ನಿಂದ ಮಾಡಿಸಿದ್ದಾನೆ ಅಂತ ತಿಳಿಯುವುದೇ ಸಮರ್ಪಣೆ ಇದೆಲ್ಲವೂ ಭಗವಂತನ ಪೂಜೆ ಎಂಬುದಾಗಿ ಭಾವಿಸಿ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಆಗ ಮಾತ್ರ ಇವುಗಳು ಸಾರ್ಥಕವಾಗತ್ತೆ ಎಂಬುದಾಗಿ ತಿಳಿಸ್ತಾನೆ ಭಯಂ ದ್ವಿತೀಯಾಭಿನಿವೇಶ ತ ಈಶಾದಪೇತ ವಿಪರ್ಯಯೋ ಸ್ಮೃತಿ ಯನ್ಮಾಯಾತೋ ಬುಧ ಆಭಜೆತ್ತಮ ಭಕ್ತೈಕಯೇಷಂ ಗುರುದೇವತಾತ್ಮ ಗುರುಗಳು ದೇವತೆಗಳನ್ನೇ ತನಗೆ ಪೂಜ್ಯರು ಅಂತ ಭಾವಿಸಿ ಅವರ ಚಿಂತನೆಯನ್ನು ಮಾಡುತ್ತಾ ಹರಿಗುರುಗಳ ಅನುಗ್ರಹದಿಂದ ಇನ್ನುಳಿದ ದೇಹ ಇಂದ್ರಿಯ ಇವುಗಳೆಲ್ಲ ನನ್ನವೂ ನಾನು ಸ್ವತಂತ್ರ ಅಂತನ್ನುವ ದುರಾಗ್ರಹವನ್ನು ಬಿಟ್ಟು ಭಗವಂತನ ಸೇವೆಯನ್ನು ಮಾಡಬೇಕು ಅದರಿಂದ ಇವನು ಉದ್ಧಾರವಾಗತ್ತೆ ಅವಿಧ್ಯಮಾನೋಪ್ಯಮಭಾತಿ ಧ್ವಯೋ ಧ್ಯಾತುರ್ಧಿಯ ಸ್ವಪ್ನ ಮನೋರಥೋ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ಅಭಯಂ ತತ್ಸ ಜೀವನದಲ್ಲಿ ಇಲ್ಲದಿರುವ ವಸ್ತುಗಳು ಇದೇ ಅಂತ ಇವನಿಗೆ ತೋರುತ್ತದೆ ಅವಿದ್ಯಮಾನೋಪ್ಯವಭಾತಿ ದ್ವಯ ಇರುವುದು ಜಗತ್ತಿನಲ್ಲಿ ಒಂದೇ ಒಂದು ತತ್ವ ಅದು ಪರಬ್ರಹ್ಮ ಇನ್ನುಳದದ್ದೆಲ್ಲವೂ ಸುಳ್ಳು ಯಾವುದೂ ಇಲ್ಲವೇ ಇಲ್ಲ ಯಾವ ವಸ್ತುಗಳು ಇಲ್ಲದಿದ್ದರೂ ಇದೆ ಅಂತ ನಮಗೆ ತೋರ್ತದಷ್ಟೇ ಭ್ರಾಂತಿಯಲ್ಲಿ ತಪ್ಪು ಚಳುವಳಿಕೆ ಅದೆಲ್ಲ ಸ್ವಪ್ನದಲ್ಲಿ ಇಲ್ಲದಿರುವ ವಸ್ತುಗಳು ಹೇಗೆ ತೋರುತ್ತೆ ಅಥವಾ ಮನೋರಥ ಸ್ವಪ್ನ ನಮ್ಮ ಇಚ್ಛೆಗೆ ತಕ್ಕಂತೆ ಬರೋದಿಲ್ಲ ಅದು ಅಲ್ಲಿ ಏನು ಬರುತ್ತೆ ಅದನ್ನು ನಾವು ನೋಡ್ತೇವಷ್ಟೇ ಮನೋರಥ ಅಂದರೆ ವ್ಯತ್ಯಾಸ ಇಷ್ಟೇ ನಮ್ಮ ಎಚ್ಚರದ ಅವಸ್ಥೆಯಲ್ಲೇ ನಾವು ಆಲೋಚನೆ ಮಾಡಿದಂತೆ ಅದು ಓಡತಾ ಇರ್ತದೆ ಮನೋರಥ ನಾನು ಹೀಗಾಗಬೇಕು ಇಷ್ಟು ಶ್ರೀಮಂತನಾಗಬೇಕು ಇಡ್ದು ದೊಡ್ಡ ಮನೆ ಕಟ್ಟಿಸ್ಬೇಕು ಅಲ್ಲಿರಬೇಕು ಅದೆಲ್ಲ ಚಿತ್ರ ಕಣ್ಮುಂದೆ ಬರುತ್ತಲ್ಲ ಅದು ಮನೋರಥ ಅದು ನಾವು ಬುದ್ಧಿಪೂರ್ವಕವಾಗಿ ಮಾಡಿಕೊಂಡಂತಹ ವಾಸನಾಮಯವಾದ ಚಿತ್ರಗಳು ಸ್ವಪ್ನ ಇದು ನಮ್ಮ ವಶಕ್ಕೆ ಇಲ್ಲದೆ ದೇವರಿಂದ ಮಾಡಿದ ಚಿತ್ರಗಳು ಅಂತೂ ಎರಡೂ ಸುಳ್ಳೆ ಸ್ವಪ್ನ ಮತ್ತು ಮನೋರಥಗಳು ಹೇಗೆ ಸುಳ್ಳೋ ಆ ರೀತಿಯಲ್ಲಿ ಈ ಸಮಗ್ರವಾದಂತಹ ಜಗತ್ತು ಸುಳ್ಳು ಇದನ್ನ ಸತ್ಯ ಅಂತ ನೀವು ತಿಳಿಯಬಾರದು ಇದೆಲ್ಲವನ್ನು ಸುಳ್ಳು ಅಂತ ತಿಳಿದು ಭಗವಂತನಲ್ಲಿ ಬ್ರಹ್ಮನಲ್ಲಿ ಮನಸ್ಸನ್ನು ಇಡಬೇಕು ಅಂತ ಅನ್ನುವ ರೀತಿಯಲ್ಲಿ ಈ ಶ್ಲೋಕಕ್ಕೆ ಅರ್ಥ ತೋರ್ತದೆ ಅದು ಸರಿಯಾದ ಅರ್ಥ ಅಲ್ಲ ನಿಜವಾದ ಇದರ ಅಭಿಪ್ರಾಯವೇನು ಅಂತ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ತಾರೆ ಆತ್ಮನೋ ದೇಹಗೇಹಾದಿ ದ್ವಯಶಬ್ದ ಭಣ್ಯತೆ ಮೊದಲನೆಯದಾಗಿ ದ್ವಯ ಅಂದರೆ ಏನು ದ್ವಯ ಅನ್ನುವ ಶಬ್ದಕ್ಕೆ ತನಗೆ ಎರಡನೆಯದು ತನಗೆ ಎರಡನೆಯದು ಅಂದರೆ ತನಗೆ ಅತ್ಯಂತ ಹತ್ತಿರದ ತನಗೆ ಉಪಯುಕ್ತವಾದ ದೇಹ ಮನೆ ಮಠಾ ಸುತ್ತಮುತ್ತಲಿನ ವಸ್ತುಗಳು ಇವುಗಳೆಲ್ಲ ತನ್ನವು ಅಂತ ಯಾವುದನ್ನ ಭಾವಿಸಿದ್ದಾನೆ ಅವುಗಳೆಲ್ಲ ಎರಡು ತಾನು ಒಂದು ಮೊಟ್ಟ ಮೊದಲಿಗೆ ನನಗೆ ಬೇಕಾದ ಬೇಕಾದವನು ಯಾರು ನಾನು ನನಗೆ ಬೇಕಾದ ನಾನು ನನಗೆ ಒಂದನೆಯದವ ನನಗೋಸ್ಕರ ನನಗೆ ಬೇಕಾದದ್ದು ಯಾವುದೋ ಅದೆಲ್ಲ ನನಗೆ ಎರಡನೆಯದು ಅದು ದ್ವಯ ಅದು ನಿಜವಾಗಿ ನೋಡಿದರೆ ನನ್ನ ದೃಷ್ಟಿಯಲ್ಲಿ ಸ್ವತಂತ್ರವಾಗಿ ನನಗೆ ವಶವಾಗಿ ಅದು ಇಲ್ಲ ಆದರೂ ನನಗೆ ವಶವಾಗಿ ಇದ್ದಂತೆ ನಾನು ತಪ್ಪು ತಿಳಿಯುತ್ತೇನೆ ಇಷ್ಟೇ ಜಗತ್ತು ಸುಳ್ಳು ಸುಳ್ಳಾದ ಜಗತ್ತು ಇದೆ ಅಂತ ತೋರ್ತದೆ ಅಂತ ತಾತ್ಪರ್ಯವಲ್ಲ ನನ್ನ ವಶವಾಗದೇ ಇರುವ ವಸ್ತು ನನ್ನ ವಶವಾಗಿದೆ ಅಂತ ನಾನೇನು ತಿಳಿತೇನೆ ಅದು ಮಾತ್ರ ತಪ್ಪು ಸ್ವಪ್ನ ಹಾಗೂ ಮನೋರಥ ಇಲ್ಲಿಯೂ ಸುಳ್ಳು ತೋರೋದೇ ಇಲ್ಲ ನಮಗೆ ಒಂದು ತರಹದ ಸಂಸ್ಕಾರದಿಂದ ವಾಸನಾಮಯವಾದ ಸಂಸ್ಕಾರ ರೂಪವಾದ ವಸ್ತುಗಳೇ ಸ್ವಪ್ನದಲ್ಲಿ ನಮಗೆ ತೋರೋದು ಮನೋರಥದಲ್ಲಿ ತೋರೋದು ಆ ವಾಸನಾಮಯವಾದ ಚಿತ್ರ ಸತ್ಯವೇ ಗೋಡೆಯ ಮೇಲೆ ಬರೆದ ತೈಲ ಚಿತ್ರಗಳು ಸತ್ಯವಾದಂತೆ ಮನಸ್ಸೆಂಬ ಭಿತ್ತಿಯ ಮೇಲೆ ಮನಸ್ಸೆಂಬ ಗೋಡೆಯ ಮೇಲೆ ಈ ಸಂಸ್ಕಾರಗಳಿಂದ ರಚಿತವಾದ ಈ ಎಲ್ಲ ಚಿತ್ರಗಳು ಕೂಡ ಸತ್ಯವೇ ಅದು ಸುಳ್ಳು ಅಲ್ಲವೇ ಅಲ್ಲ ಹಾಗಾದರೆ ಅಲ್ಲಿ ಸುಳ್ಳು ಯಾವುದು ಹೊರಗೆ ನಾವು ನೋಡುವಂತಹ ಪದಾರ್ಥಗಳೇ ಇವು ಅಂತ ತಿಳಿತೇವಲ್ಲ ಅದು ಮಾತ್ರ ಸುಳ್ಳು ಹಾಗೆ ಈ ಜಗತ್ತಿನಲ್ಲಿ ತೋರುವ ಮನೆ ಮಠ ದೇಹ ಯಾವುದೂ ಸುಳ್ಳಲ್ಲ ಆದರೆ ಇವುಗಳು ಕೇವಲ ನನ್ನ ಅಧೀನ ಅಂತ ನಾನೇನು ತಿಳಿಯುತ್ತೇನೆ ಅದು ಸುಳ್ಳು ಅದನ್ನು ತಿಳಿಯಬೇಡಿ ಆ ತಪ್ಪು ತಿಳುವಳಿಕೆ ನಿಮಗೆ ಬೇಡ ಇಷ್ಟನ್ನೇ ಹೇಳುವದಕ್ಕೆ ಭಾಗವತ ಹೊರಟಿದೆ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಆತ್ಮನೋ ದೇಹಗೆ ಹಾದಿ ದ್ವಯಶಬ್ದೇನ ಭಣ್ಯತೆ ಅವಿದ್ಯಮಾನಂ ಜೀವಸ ಪ್ರತಿಭಾತಿ ತದೀಯವತ ಇವನದಲ್ಲದೇ ಇದ್ದರೂ ಇವನದು ಅಂತನ್ನುವ ರೀತಿಯಲ್ಲಿ ತೋರ್ತದೆ ಹಾಗಾದರೆ ಅವಿದ್ಯಮಾನ ಅನ್ನುವ ಶಬ್ದದಿಂದ ಈ ಅರ್ಥ ಹೇಗೆ ಬಂತು ಅಂತ ಅದನ್ನ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಅವಿದ್ಯಮಾನಃ ಅಂತನ್ನೋ ಕಡೆಗೆ ನಾವು ಆತ್ಮನಃ ಅಂತ ಸೇರಿಸಿಕೊಳ್ಳಬೇಕು ಆತ್ಮನಃ ಅವಿದ್ಯಮಾನಃ ತನ್ನ ದೃಷ್ಟಿಯಲ್ಲಿ ಸ್ವತಂತ್ರವಾಗಿ ಇಲ್ಲದೇ ಇದ್ದದ್ದು ಆದರೆ ಅ ವಿದ್ಯಮಾನ ಭಗವಂತ್ ಭಗವಂತನ ಅಧೀನವಾಗಿ ವಿದ್ಯಮಾನವಾರಿತು ಇದು ಸತ್ಯನೇ ಅವಿದ್ಯಮಾನ ದೇವರ ದೃಷ್ಟಿಯಲ್ಲಿ ಅಕಾರವಾಚ್ಯನಾದ ನಿರ್ದೋಷನಾದ ಗುಣಪರಿಪೂರ್ಣನಾದ ಸ್ವತಂತ್ರನಾದ ಭಗವಂತನ ದೃಷ್ಟಿಯಲ್ಲಿ ವಶವಾಗಿ ಇದ್ದದ್ದು ಆದರೆ ನಮ್ಮ ದೃಷ್ಟಿಯಲ್ಲಿ ಅವಿದ್ಯಮಾನ ವಶವಾಗಿ ಇಲ್ಲದೇ ಇದ್ದದ್ದು ಅಂತಹ ಈ ಜಗತ್ತು ಇವನ ತಪ್ಪು ತಿಳುವಳಿಕೆಯಿಂದ ಸ್ವಪ್ನ ಮತ್ತು ಮನೋರಥಗಳಲ್ಲಿರುವ ವಸ್ತುಗಳು ಹೇಗೆ ಬಾಹ್ಯ ವಸ್ತುಗಳು ಅನ್ನುವ ರೀತಿಯಲ್ಲಿ ತೋರ್ತವೋ ಹಾಗೆ ಇವನಿಗೆ ತೋರ್ತದೆ ಆದರೆ ಅದನ್ನು ಇವನು ತಿಳಿಯಬಾರದು ಅಂತಾರೆ ಜಾಗ್ರದ್ವತ್ವ ಯಥ ಸ್ವಪ್ನ ಪ್ರತಿಭಾತಿ ಮನೋರಥ ವಿಧ್ಯಮನವದೇವೈತದ ದೇಹಾದಿ ಈಶವಶೇ ಸ್ಥಿತಿ ವಿಭಾತಿ ಸ್ವಶತ್ವೇನೆ ಸೈಷಾ ಸಂಸ್ಕೃತಿರುಚ್ಯತೆ ಇದೇ ಸಂಸಾರ ಹಾಗಾದರೆ ಇದಕ್ಕೆ ಉಪಾಯೇನು ತಸ್ಮತ್ ತದ್ವಿಷಯ ತ್ಯಕ್ತ ಮನೋ ವಿಷ್ಣು ನಿವೇಶ ನಮ್ಮ ಈ ತಪ್ಪು ತಿಳುವಳಿಕೆಯನ್ನು ಬಿಟ್ಟು ಭಗವಂತನಲ್ಲಿಯೇ ಮನಸ್ಸಿಡಬೇಕು ಈ ದೇಹಕ್ಕೆ ಈ ಮನೆಗೆ ಈ ಎಲ್ಲ ವಸ್ತುಗಳಿಗೂ ನಿಯಾಮಕನಾದವನು ದೇವರೇ ಎಂಬುದಾಗಿ ನಾವು ಚಿಂತನೆ ಮಾಡ್ತಾ ಹೋದಂತೆ ನಮ್ಮ ಸಂಸಾರದ ಪರಿಹಾರವಾಗತ್ತೆ ಇದೇ ಒಂದು ದೊಡ್ಡ ತಪ್ಪು ನಾವು ಮಾಡೋದು ಭಗವದ್ ಅಧೀನವಾರದ್ದನ್ನು ನಮ್ಮ ಅಧೀನ ಅಂತ ನಾವು ತಿಳಿದದ್ದೇ ಮಾಡಿದ ದೊಡ್ಡ ತಪ್ಪು ಈ ತಪ್ಪಿಗಾಗಿಯೇ ನಮ್ಮನ್ನು ದೇವರು ಸಂಸಾರದ ಬಂಧನದಲ್ಲಿ ಇಟ್ಟಿದ್ದಾನೆ ಈ ತಪ್ಪನ್ನು ತಿದ್ದುಕೊಂಡು ಇದು ನಮ್ಮ ಅಧೀನ ಅಲ್ಲ ಇದು ನಿನ್ನ ಅಧೀನ ನೀನು ಕೊಟ್ಟದ್ದನ್ನು ನಾವು ಉಪಯೋಗಿಸ್ತೇವೆ ಅಂತನ್ನುವ ಅನುಸಂಧಾನ ಆ ಸಾಕ್ಷಾತ್ಕಾರ ನಮಗೆ ಬಂದರೆ ಆಗ ನಮ್ಮನ್ನು ಅವಶ್ಯವಾಗಿ ದೇವರು ಈ ಸಂಸಾರದಿಂದ ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಶಿಣ್ಮನ್ ಸುಭದ್ರಾಣಿ ರಥಂಗ ಪಾಣೇಹೇ ಕರ್ಮ್ ಜನ್ಮಾನಿ ಕರ್ಮಾಣಿ ಚಯಾನಿ ಲೋಕೆ ಗೀತಾನಿ ನಾಮಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇ ದಸಂಗ ಇವುಗಳೆಲ್ಲ ನೋಡಿದರೆ ದಾಸರಾವ್ ಇವುಗಳನ್ನೇ ಭಾಗವತದ ಶ್ಲೋಕಗಳನ್ನು ಒಂದೊಂದನ್ನೇ ಇಟ್ಟುಕೊಂಡು ತಾವು ಬದ್ದೆಗಳನ್ನು ಮಾಡಿದ್ದನ್ನು ನಾವು ಕಾಣಬಹುದು ಕಾಗದ ಬಂದಿ ಇದೆ ಕಮಲನಾಭನ ಕಾಗದ ಬಂದಿದೆ ಅಂತ ಹೇಳಿ ಲಜ್ಜೆ ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿ ಅಂತ ಏನು ಕಾಗದ ಅದೇ ಭಾಗವತದ ಕಾಗದ ಇದಿದೆ ನೋಡಿ ಕಾಗದ ಇದೇ ಕಾಗದ ಕಾಗದ ಬಂದಿ ಕಮಲನಾಭನ ಕಾಗದ ಬಂದಿ ಇದೆ ಬಿಟ್ಟಿ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿದೆ ಅಂತ ಗಾಯನ್ ವಿಲಜ್ಜೋ ವಿಚರೇದ ಸಂಗ ಪರಮಾತ್ಮನ ಕಥೆಗಳನ್ನು ಕೇಳಿದಾಗ ನಾಚಿಗೆ ಬಿಟ್ಟು ಅದನ್ನ ಹಾಡಾಡ್ತಾ ಕುಣೀತಾ ನರ್ತನ ಮಾಡ್ತಾ ನೀವು ಭಗವಂತನ ಸೇವಕರಾಗಿ ವರ್ತನೆಯನ್ನು ಮಾಡಿ ಅಂತ ಭಾಗವತ ಹೇಳುತ್ತದೆ ಏವ್ರತಸ್ವ ವ್ರತಶ್ಚಪ್ರಿಯ ನಾಮಕೀರ್ತ್ಯ ಜಾತಾನುರಾಗೋದೃತ ಚಿತ್ತಉುಚ್ಚೈಹಿ ಹಸತ್ಯಥೋರೋದಿತಿ ರೌತಿ ಗಾಯತ್ಯುನ್ಮಾದವನ್ರತ್ಯತಿ ಲೋಕಬಾಹ್ಯ ಭಗವಂತನಲ್ಲಿ ಯಾರು ಯಾವಾಗಲೂ ನಾಚಿಕೆ ಇಲ್ಲದೇ ಇದ್ದಾಗೆ ಭಗವಂತನ ಕಥೆಗಳನ್ನು ಹೇಳ್ತಾ ಪರಮಾತ್ಮನ ನಾಮಗಳನ್ನು ಕೀರ್ತನ ಮಾಡ್ತಾ ಯಾವಾಗಲೂ ಸಂಚಾರ ಮಾಡ್ತಾರೆ ಆ ತರಹದ ವ್ಯಕ್ತಿಗಳಿಗೆ ಅದೇ ತರಹದ ಭಕ್ತಿಯ ಉದ್ರೇಕ ಆಗಿ ಅವರು ಯಾವಾಗಲೂ ನಗತಾರೆ ಇದ್ದಕ್ಕಿದ್ದಾಗೆ ನಗುವರೋ ರೋದಿಸುವರೋ ನಾಟ್ಯವಾಡುವರೋ ಹಸತಿ ಅಥೋ ರೋದಿತಿ ರೌತಿ ಗಟ್ಟಿಯಾಗಿ ಚೀರ್ತಾರೆ ಅಳತಾರೆ ನಗತಾರೆ ಹಾಡು ಉನ್ಮಾದವತ ಅರ್ಷಾದ್ಯಚ ಉನ್ಮಾದ ಉಳ್ಳ ವ್ಯಕ್ತಿಯಂತೆ ಕುಣಿತಾರೆ ಜನ ಎಲ್ಲ ನೋಡ್ತಾ ಇದ್ದಾರೆ ಹೇಗೆ ಕುಳಿಯೋದು ಲೋಕಬಾಹ್ಯ ಅವರು ಲೋಕವಿಲಕ್ಷಣವಾಗಿರ್ತಾರೆ ಅವರಿಗೆ ನಾಚಿಕೆಯೇ ಇರೋದಿಲ್ಲ ಜನ ಏನು ಅನ್ಕೊಳ್ತಾರೋ ಏನೋ ಅಂತ ಜನ ಏನಾದರೂ ಅನ್ಕೊಳ್ಳಿ ಈ ಜನ ನಮಗೇನು ಮಾಡುವವರಿದ್ದಾರೆ ಜನಾರ್ದನನಿಂದ ನನ್ನ ಉದ್ಧಾರ ಆಗೋದು ಅವನಿಗೆ ಸಂತೋಷ ಆದರೆ ಸಾಕು ಜನರೇನೆಂದರೇನು ಏನು ಆಡಿದರೇನು ಅದರ ಕಡೆಗೆ ಅವರು ಗಮನವೇ ಕೊಡೋದಿಲ್ಲ ಹಾಗಾದರೆ ಭಾಗವತ ಗಾಯನ್ ವಿಲಜ್ಜೋ ವಿಚರೇದ ಸಂಘ ಅಂತ ವಿಧಾನ ಮಾಡ್ತಾಯಿದೆ ಸಂಗವನ್ನ ತೊರೆದು ನಾಚಿಕೆಯನ್ನ ಬಿಟ್ಟು ಹಾಡಿ ಕುಣಿಯರಿ ಅಳಬೇಕು ನಗಬೇಕು ಚೀರಬೇಕು ಆಗ ನೀವು ಭಗವದ್ಭಕ್ತರಾಗ್ತೀರಿ ಅಂತನ್ನುವ ರೀತಿಯಲ್ಲಿ ಭಾಗವತ ಎಲ್ಲರಿಗೂ ವಿಧಾನ ಮಾಡಿದೆಯೇ ಅಂತ ಒಂದು ಪ್ರಶ್ನೆ ಬರುತ್ತೆ ಸಮಸ್ಯೆ ಏನು ಅಂದರೆ ದೊಡ್ಡ ದೊಡ್ಡ ಜ್ಞಾನಿಗಳು ಭಗವದ್ಭಕ್ತರು ಗಂಭೀರವಾಗಿರ್ತಾರೆ ಅವರು ಅಳುವುದೂ ಇಲ್ಲ ನಗುವುದೂ ಇಲ್ಲ ಕುಣಿಯುವುದೂ ಇಲ್ಲ ಇಲ್ಲ ನೋಡಿ ಭಾಗವತದಲ್ಲಿ ಹೇಳಿದ್ದಾರೆ ಹಾಗಿಲ್ಲವೇ ಇಲ್ಲ ಇವರು ಅಂತ ಮಹಾಭಗವದ್ಭಕ್ತರಾದರೂ ಅಂತರೇವ ಭಗವತ್ ಚಿಂತನದಲ್ಲಿ ತೃಪ್ತರಾಗಿ ಗಂಭೀರ ಮುದ್ರೆಯಲ್ಲಿದ್ದಾಗ ಅದನ್ನು ತಪ್ಪು ತಿಳಿದು ಇವರು ಭಗವದ್ಭಕ್ತರಲ್ಲ ಅಂತ ಭಾವಿಸಿದರೆ ಅದು ಮಹಾದ್ರೋಹವಾಗತ್ತೆ ಅದರಿಂದ ಮಹಾ ನರಕವಾದೀತು ಅದಾಗಬಾರದು ಅನ್ನೋದಕ್ಕೋಸ್ಕರ ಸಜ್ಜನರ ಹಿತಕ್ಕಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಭಾಗವತದ ಅಭಿಪ್ರಾಯವನ್ನು ತಿಳಿಯಿರಿ ಕೆಲವು ತರಹದ ಭಗವದ್ಭಕ್ತರ ಬಗ್ಗೆ ಮಾತ್ರ ಭಾಗವತ ಇಲ್ಲಿ ಉಲ್ಲೇಖ ಮಾಡಿದೆ ಭಗವದ್ಭಕ್ತರು ಹೀಗೇ ಇರಬೇಕು ಅಂತ ಕಡ್ಡಾಯವೇನಿಲ್ಲ ಮೂರು ಭಕ್ತರಿದ್ದಾರೆ ಕೆಲವರು ಈ ರೀತಿಯಾಗಿ ನಕ್ಕು ನಲದು ಕುಣೆದು ಕುಪ್ಪಳಿಸಿ ಭಗವಂತನ ಭಕ್ತಿಯನ್ನು ತೋರಿಸುವ ವ್ಯಕ್ತಿಗಳು ಕೆಲವರು ಇನ್ನು ಕೆಲವು ವ್ಯಕ್ತಿಗಳು ಗಂಭೀರವಾಗಿರ್ತಾರೆ ಕೆಲವರು ಉಭಯಾತ್ಮಕ ಅವರು ಕೆಲವೊಮ್ಮೆ ಹಾಡ್ತಾರೆ ಕುಣಿತಾರೆ ಇನ್ನು ಕೆಲವೊಮ್ಮೆ ಗಂಭೀರವಾಗಿರ್ತಾರೆ ಎರಡೂ ಥರ ಇರುತ್ತೆ ಹೀಗೆ ಮೂರು ತರಹದ ಭಗವದ್ಭಕ್ತರಿದ್ದಾರೆ ಹಾಗಾದರೆ ಯಾರು ಗಂಭೀರವಾಗಿ ಕುಳಿತಿರ್ತಾರೆ ಅವರನ್ನು ನಾವು ಭಗವದ್ಭಕ್ತರು ಅಂತ ತಿಳ್ಕೊಳ್ಳೋದು ಹೇಗೆ ಅವರು ಭಾಳ ದೊಡ್ಡವರು ಇರಬಹುದು ನಾವು ಹೇಗೆ ಅವರನ್ನು ಭಗವದ್ಭಕ್ತರು ಅಂತ ತಿಳಿಯೋದು ನಿಮಗ್ಯಾಕೆ ತಿಳಿಬೇಕು ನಮಗೆ ಯಾಕೆ ತಿಳಿಬೇಕು ಅಂದರೆ ಅಂತಹ ಭಗವದ್ಭಕ್ತರ ಸೇವೆಯನ್ನು ಮಾಡಿ ಅವರಿಂದ ನಾವು ಉಪದೇಶ ಪಡೀಬೇಕಲ್ಲ ಅವರು ಕುಣಿಯೋದಿಲ್ಲ ನಗೋದಿಲ್ಲ ಏನಿಲ್ಲ ಸುಮ್ಮನೆ ಹೀಗೆ ಕೂತಿರ್ತಾರೆ ಅವರನ್ನು ಹೇಗೆ ನಾವು ಭಗವದ್ಭಕ್ತರು ಅಂತ ತಿಳಿಯೋದು ಅಂತ ಒಂದು ಪ್ರಶ್ನೆ ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಹಾಗಾದರೆ ಯಾರೆಲ್ಲ ಕುಣಿತಾರೆ ಅವರೆಲ್ಲ ಭಗವದ್ಭಕ್ತರೇನಾ ಹಾಗಾದರೆ ನಿಜವಾಗಿ ಅಂತ ಇನ್ನೂ ಒಂದು ಪ್ರಶ್ನೆ ಇದ ಎರಡಕ್ಕೂ ಉತ್ತರವನ್ನು ಆಚಾರ್ಯರು ಕೊಡ್ತಾರೆ ಕೇಚಿದುನ್ಮಾದವತ್ ಭಕ್ತಃ ಬಾಹ್ಯಲಿಂಗ ಪ್ರದರ್ಶಕ ಕೇಚಿದಂತರಭಕ್ತ ಸ್ಯು ಕೇಚಿಚ್ೈ ಉಭಯಾತ್ಮಕ ಮುಖಪ್ರಸಾದಢ್ಯಾಚ್ಛ ಭಕ್ತಿರ್ಜೇಯಾನ್ ಅಚನ್ಯತ ಇತಿ ವಾರಾಹೇ ನೋಡಿ ಕೆಲವರು ಉನ್ಮಾದವತ್ ಉನ್ಮಾದವುಳ್ಳ ವ್ಯಕ್ತಿಗಳಂತೆ ಕೆಲವರು ಭಗವದ್ಭಕ್ತರಾಗಿರ್ತಾರೆ ಅವರು ಬಾಹ್ಯಲಿಂಗಗಳನ್ನು ತೋರಿಸ್ತಾರೆ ತೋರಿಸ್ತಾರೆ ತೋರಿಕೆಗೆ ಅಲ್ಲ ಮತ್ತೆ ಸಹಜವಾಗಿ ಬಾಹ್ಯಲಿಂಗಗಳು ಹೊರಗೆ ಬರ್ತವೆ ಅದು ಅವರ ಸ್ವಭಾವ ನೇಚರ್ ತಡ್ಕೊಳ್ಳಿಕ್ಕಾಗೋದಿಲ್ಲ ಅವರಿಗೆ ಇದ್ದಕ್ಕಿದ್ದಾಗ ಹಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಭಕ್ತಿ ಇರುತ್ತದೆ ಇನ್ನು ಕೆಲವರು ಆಂತರ ಭಕ್ತರು ಒಳಗೆ ಮಾತ್ರ ಭಗವಂತನ ಗುಣಗಳನ್ನು ಚಿಂತನೆ ಮಾಡಿ ಮಾನಸಿಕವಾಗಿ ಪೂರ್ಣ ವಿನಮ್ರರಾಗಿ ಭಗವಂತನ ಚಿಂತನದಲ್ಲಿ ತತ್ಪರರಾಗಿರ್ತಾರೆ ಕೆಲವರು ಎರಡೂ ರೀತಿ ಮಾಡುತ್ತಾರೆ ಆದರೆ ಆಂತರ ಭಕ್ತರನ್ನು ತಿಳಿಯುವುದು ನಮಗೆ ಕಷ್ಟ ಅಂತ ಕೇಳಿದ್ರಲ್ಲ ಅದಕ್ಕೊಂದು ಉಪಾಯ ಉಂಟು ಮುಖಪ್ರಸಾದಾತ್ ದಾರ್ಢ್ಯಾಚ್ಛ ಭಕ್ತಿರ್ಜ್ಞೇಯ ನಚಾನ್ಯತಃ ಅವರಲ್ಲಿ ಮುಖಪ್ರಸಾದ ಇರಬೇಕು ದೇವರ ಮಹಿಮೆಯನ್ನು ವರ್ಣನೆ ಮಾಡಿದಾಗ ಮುಖ ಅರಳಬೇಕು ಕುಣಿಬೇಕಾಗಿಲ್ಲ ಅವರು ಅಳಬೇಕಾಗಿಲ್ಲ ಹಲ್ಲು ಕಿಸಿದ ಆಗಿಲ್ಲ ಏನು ಮಾಡಬೇಕಾಗಿಲ್ಲ ಆದರೆ ಮುಖ ಮಾತ್ರ ಅರಳಬೇಕು ಸಂತೋಷ ಆಗಿದೆ ಎನ್ನುವುದು ಅವರ ಮುಖದ ಪ್ರಸಾದದಿಂದ ಪ್ರಸನ್ನತೆಯಿಂದ ನಮಗೆ ಗೊತ್ತಾಗುತ್ತೆ ದಾರ್ಢ್ಯಾಚ ಎಂತಹ ಆಪತ್ತು ಬಂದರೂ ಅವರ ಮನಸ್ಸು ಚಂಚಲ ಆಗಬಾರ ದೇವರಲ್ಲಿರುವ ವಿಶ್ವಾಸ ಅವರಲ್ಲಿ ಅಚಲವಾಗಿರಬೇಕು ಹಾಗಾದರೆ ಅವರನ್ನು ಭಗವದ್ಭಕ್ತರು ಅಂತ ತಿಳಿಯಬೇಕು ಅಂದರೆ ಇದು ಎರಡೂ ಪ್ರಶ್ನೆಗೆ ಉತ್ತರ ಇದು ಆಂತರ ಭಕ್ತರನ್ನು ಭಕ್ತರನ್ನು ಗುರುತಿಸುವುದು ಹೇಗೆ ಹೀಗೆ ಅವರು ನಗದೇ ಇದ್ದರು ಕುಣಿಯದೇ ಇದ್ದರು ಅವರಲ್ಲಿ ಮುಖ ಅರಳುತ್ತದೆ ಭಗವಂತನ ಮಹಿಮೆಯನ್ನು ಹೇಳಿದಾಗ ಭಗವಂತನ ಬಗ್ಗೆ ಪ್ರಶ್ನೆ ಕೇಳಿದಾಗ ಮಹಿಮೆಯನ್ನು ಸಣ್ಣವರು ನಾವೇನು ಹೇಳ್ತೇವೆ ಹೊಸದಾಗಿ ನಾವು ಪ್ರಶ್ನೆ ಕೇಳಿದರೂ ಸರಿ ದೇವರು ಅಂತಂದರೆ ಅವರ ಮುಖ ಅರಳುತ್ತದೆ ಹಾಗಾದರೆ ಅವರಲ್ಲಿ ಭಕ್ತಿ ಬಹಳ ಇದೆ ಅಂತ ಅರ್ಥ ಸತ್ಯದ್ಯಾನೀರ್ಥ ಶ್ರೀಪಾದಂಗಳವರಿಗೆ ಏನಾದರೂ ಧರ್ಮಕರ್ಮಗಳಲ್ಲಿ ವ್ಯತ್ಯಾಸ ಆದರೆ ಬಹಳ ಕೋಪ ಬರ್ತಾ ಇತ್ತಂತ ಅಷ್ಟು ಕೋಪ ಬಹಳ ಬಂದಿದ್ದರೂ ಕೂಡ ಶಾಸ್ತ್ರದ ಬಗ್ಗೆ ಯಾವುದಾದರೂ ಒಂದು ಪ್ರಶ್ನೆಯನ್ನು ಒಬ್ಬ ಚಿಕ್ಕ ಹುಡುಗ ಬಂದು ಕೇಳಿದರು ಇದ್ದಕ್ಕಿದ್ದಾಗೆ ನಗತ ಉತ್ತರವನ್ನು ಕೊಡ್ತಾ ಇದ್ದರು ಅಷ್ಟೇ ಸಮಾಧಾನದಿಂದ ಸಿಟ್ಟು ಬಂದಿತ್ತೋ ಇಲ್ಲವೋ ಹಿಂದಿದ್ದವರು ಬೇರೇನಾ ಈಗ ಬಂದವರೇ ಇಲ್ಲಿ ಬೇರೇನ ಅನ್ನೋ ರೀತಿಯಲ್ಲಿ ಒಂದೇ ಕ್ಷಣದಲ್ಲಿ ಅದನ್ನು ಮರೆತು ಸಮಾಧಾನದಿಂದ ಶಾಸ್ತ್ರದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದರಂತೆ ಇದು ಇದರ ಅರ್ಥ ನಿಜವಾಗಿಯೂ ಕೋಪವೇ ಬಂದಿದ್ದರೆ ಈ ರೀತಿ ಮಾಡಲಿಕ್ಕಾಗೋದಿಲ್ಲ ಮಾಡುವ ಧರ್ಮಕರ್ಮಗಳಲ್ಲಿ ವ್ಯತ್ಯಾಸವಾಗಬಾರದು ಅನ್ನುವುದನ್ನು ತಿಳಿಸುವುದಕ್ಕೆ ಮಾತ್ರ ಅದು ಕೋಪವೇ ಹೊರತು ನಿಜವಾಗಿ ಅವರಿಗೆ ಭಗವಂತನಲ್ಲಿ ಶ್ರದ್ಧೆ ಭಕ್ತಿಗಳು ಇರೋದರಿಂದ ದೇವರು ಅಂತ ಹೆಸರು ಕೇಳಿದರೆ ಸಾಕು ಶಾಸ್ತ್ರ ಅಂತ ಕೇಳಿದರೆ ಸಾಕು ಅವರಲ್ಲಿ ಮುಖಪ್ರಸಾದ ಆಗತ್ತೆ ಅನ್ನುವುದಕ್ಕೋಸ್ಕರ ಅವರನ್ನು ಭಕ್ತರು ಅಂತ ನಾವು ತಿಳಿಯಬಹುದು ಇನ್ನು ಕೆಲವರು ಸುಮ್ಸುಮ್ಮನೆ ಕುಣಿತಾರೆ ನಗ್ತಾರೆ ಅಳತಾರೆ ಏನೇನೋ ಮಾಡ್ತಾರೆ ಆದರೆ ಮುಖಪ್ರಸಾದ ಇರಲಿಲ್ಲ ದಾರಢ್ಯ ಇರಲಿಲ್ಲ ಅಂದರೆ ಅವರನ್ನು ಭಕ್ತರು ಅಂತ ತಿಳಿಬೇಡಿ ಕುಣದ ಮಾತ್ರಕ್ಕೆ ಭಕ್ತರು ಅಂತ ತಿಳಿಯಬೇಡಿ ಮುಖಪ್ರಸಾದ ದಾರಢ್ಯ ಇದ್ದರೆ ಅವರು ಕುಣಿದರೂ ಸರಿ ಕುಣಿಯದೇ ಇದ್ದರೂ ಸರಿ ಭಕ್ತರೆ ಮುಖಪ್ರಸಾದ ಇದ್ದಿದ್ದಿಲ್ಲ ಅಂದರೆ ಅವರು ಕುಣಿಯದೇ ಇದ್ದರೂ ಭಕ್ತರೆ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಖಂಬಾಯುಮಗ್ನಿಂ ಸಲಿಲಂ ಮಹಿಂಚ ಜ್ಯೋತಿಂಶಿ ಸತ್ವ ನಿಶೋದ್ರುಮಾದೀನ್ ಸರಿತ್ ಸರಿತ್ಸಮುದಂಶ್ಚ ಹರಿಶರೀರಂ ಭೂತಂ ಪ್ರಣಮೇದನನ್ಯಂ ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ ನಕ್ಷತ್ರಗಳು ಎಲ್ಲ ಜೀವರಾಶಿಗಳು ದಿಕ್ಕುಗಳು ಗಿಡ ಮೊದಲಾದ ಜಂಗಮ ಸ್ಥಿರವಾದ ಸ್ಥಾವರವಾದ ಪದಾರ್ಥಗಳು ಸರಿತ್ಸ್ರಗಳು ನದಿ ಸರೋವರ ಸಮುದ್ರ ಇವುಗಳೆಲ್ಲವೂ ಭಗವಂತನ ಶರೀರ ಎಂಬುದಾಗಿ ತಿಳಿಯಿರಿ ಪರಮಾತ್ಮನಿಂದ ಅಭಿನ್ನ ಎಂಬುದಾಗಿ ತಿಳಿಯಿರಿ ಹೆಚ್ಚಿಂಚ ಭೂತಂ ಪ್ರಣಮೇದ ಅನನ್ಯಂ ಅದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಹೇಳ್ತಾರೆ ಇವುಗಳೆಲ್ಲ ಭಗವಂತನ ಶರೀರ ಅಂದರೆ ನಮ್ಮಂತೆ ಈ ಶರೀರದೊಳಗಿದ್ದರೆ ಮಾತ್ರ ನಮಗೆ ಸುಖ ದುಃಖಗಳ ಭೋಗ ಇಲ್ಲದಿದ್ದರೆ ಇಲ್ಲ ಅನ್ನುವ ಅರ್ಥದಲ್ಲಿ ನಮ್ಮ ಭೋಗಕ್ಕೆ ಸಾಧನ ಮಾಡದ್ದರಿಂದ ಇದು ನಮಗೆ ಶರೀರ ಈ ಶರೀರದಲ್ಲಿ ಏನೇ ವ್ಯತ್ಯಾಸ ಆದರೂ ನಮಗೆ ದುಃಖವಾಗತ್ತೆ ಈ ಅರ್ಥದಲ್ಲಿ ದೇವರಿಗೆ ಈ ಜಗತ್ತು ಶರೀರ ಅಂತ ಅಭಿಪ್ರಾಯವಲ್ಲ ಶರೀರದಂತೆ ಶರೀರ ಹೇಗೆ ನಮ್ಮ ವಶವೋ ನಾನು ಬೇಕು ಅಂದರೆ ಕೈ ಎತ್ತಬಹುದು ಇಡಬಹುದು ಏಳಬಹುದು ಕೂಡಬಹುದು ಮಲಗಬಹುದು ಏನಾದರೂ ಮಾಡಬಹುದು ನನ್ನ ಇಚ್ಛೆಯಂತೆ ಶರೀರ ಪ್ರಾಯ ಹೇಗೆ ಮಾತು ಕೇಳುತ್ತೋ ಹಾಗೆ ಭಗವಂತನ ಅಧೀನವಾಗಿ ಈ ಜಗತ್ತು ಇರೋಣದರಿಂದ ಅದಕ್ಕೆ ಶರೀರ ಎಂಬುದಾಗಿ ಕರೀತಾರಷ್ಟೆ ಅನನ್ಯಾಧಿಪತಿತ್ವಾಚ್ಯ ತದನನ್ಯ ಮುದಿರಿಯತೆ ಅನನ್ಯಾಧಿಪತಿತ್ವಾಚ್ಯ ಅನನ್ಯಾರೂ ಇದಕ್ಕೆ ಅಧಿಪತಿಗಳಿಲ್ಲ ಅನ್ನುವುದಕ್ಕಾಗಿ ಇದನ್ನು ಅನ್ಯ ಅಂದರೆ ಭಿನ್ನ ಅನನ್ಯ ದೇವರಿಂದ ಇದು ಭಿನ್ನ ಅಲ್ಲ ಅಭಿನ್ನ ಅಂತ ಮೇಲಿನ ಅರ್ಥ ಪರಮಾತ್ಮನಿಂದ ಭಿನ್ನ ಅಲ್ಲ ಅನ್ನುವುದಕ್ಕೆ ಇದನ್ನು ಅನನ್ಯ ಅಂತ ಕರೋದಿಲ್ಲ ಬಹುವರಿಹಿ ನ ವಿದ್ಯತೆ ಯಸ್ಯ, ಅಧಿಪತಿ ಯದನನ್ಯ ಇದು ದೇವರಿಂದ ಅನ್ಯ ಅಲ್ಲ ಅಂತಲ್ಲ ಇದಕ್ಕೆ ದೇವರಿಂದ ಅನ್ಯರಾದವರು ನಿಯಾಮಕರು ಇಲ್ಲ ಅದಕ್ಕಾಗಿ ಇದು ಅನನ್ಯ ದೇವರೇ ಇದಕ್ಕೆ ದೇವರಿಂದ ಅನ್ಯರಾದ ಈ ಜಗತ್ತಿಗೆ ಇನ್ನೊಬ್ಬರಿಲ್ಲ ಅನ್ನುವ ಅರ್ಥದಲ್ಲಿ ಈ ಜಗತ್ತನ್ನು ಅನನ್ಯ ಎಂಬುದಾಗಿ ತಿಳಿಯಬೇಕು ಹಾಗಾದರೆ ಸಮಗ್ರವಾದ ಜಗತ್ತು ಯಾವುದನ್ನ ನೋಡಿದರು ಇದು ದೇವರ ದೇವರನ್ನ ಬಿಟ್ಟರೆ ಇನ್ನೊಬ್ಬರು ಇದಕ್ಕೆ ನಿಯಾಮಕರಿಲ್ಲ ಈ ತರಹದ ಅನುಸಂಧಾನ ಬರ್ತಾ ಹೋಗಬೇಕು ಅದೇ ಶುದ್ಧವಾದ ಭಾಗವತ ಧರ್ಮ ಆ ರೀತಿ ನಮ್ಮ ಅನುಸಂಧಾನ ಬರ್ತಾ ಹೋದರೆ ನಮಗೆ ಸಂಸಾರದಿಂದ ಉದ್ಧಾರವಾಗ್ತದೆ ಎಂಬುದಾಗಿ ಅರ್ಥವನ್ನು ತಿಳಿಯಬೇಕು ಅಂತ ಕವಿ ಎಂಬ ಜ್ಞಾನಿಗಳು ಉಪದೇಶವನ್ನು ಮಾಡ್ತಾ ಶ್ರೀಕೃಷ್ಣ